ಆದಿ ಪುರೂ ಆಕೃತಿ ಸ್ಮರೆತ್ ತ ಪ್ರಣಶ್ಯಂತ ಸಿದಿೋರ ವೇದ ಶ್ರಪುರವಾಕ್ಯತ್ವ ಸಾಧಕ ಧೀರನ್ ಬಾಳಗಾರುಗೂನ್ ಭಜ ಶರ್ವಾವೃಂದಾರಕಮೌಳಿವೃಂದೇಯತೆಖಂದ್ರವೃಂದೇ ಆನಂದತೀರ್ಥಾರ್್ಯ ಶಿರೋಮಣೇಸ್ತ ಪಾದಾರವಿ ಪ್ರಣಮ ವೇದವ್ಯಾಸುಣವಾಧೀಶಸ ಮಾಂ ನಿರಾಶಂ ಗತಕ್ಲೇಶ ಕುರ್ವನಾಶಂ ಹರೇ ನಿಶ್ करतलाम लालनीय ಲಕ್ಷ್ಮೀಕರತಾಭೋಜಾಲಯ ಪಾಂಜ ಪ್ರಣಮಗ್ರೀವಂ ದೇವತ ಚಕ್ರವರ್ತಿ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯ್ಯ दिप्रदाय, ಜ್ಞಾನ ಪ್ರದ ವಿಬುಧಾುರಸೌಖ್ಯಧುಃಖ ಸತ್ಕಾರಣಾ वितताय नमो ನಮಸ್ತೆ ಾರಾಯಣಂ ಸುರಗುರು ಜಗದೇಕನಾಥಂ ಭಿ ಸಕಲೋಕನಮಸ್ಕೃತುಣ್ಯವರ್ಜಿತಮೀಶಂ ವಂದೇ ಭದ್ರಮರ ಸಿವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚವರೋತ್ತಮಂ ದೇವೀ ಸರಸ್ವತೀಂ ವ್ಯಾಸ ತಯ ಮುದೀರೇ ಶ್ರೀಗುರುಭ್ಯೋ ನಮಃ ಹರಿ ಓ ರತೆ ಭವಂತಂ ನಹಿತ ನಿಹಂತ ತ್ವೇತೈವ ಅಖಿಲ ಶಕ್ತಿಪೂರ್ಣ ತೋಭವಂತಂ ಶರಣ ಗತಾ ವಯಂ ತಮೋ ನಿಹತ್ಯ ನಿಜ ಬೋಧ ಕತ್ತಲೆ ಇದೆ ಕತ್ತಲೆ ಕಳ್ಕೋರ್ಬೇಕಾದ್ರೆ ಏನು ಮಾಡಬೇಕು ಬೆಳಕಿನ ಕಡೆಗೆ ಹೋಗ್ಬೇಕು ತುಂಬ ಬೆಳಕಿರೋ ಕಡೆಗೆ ಹೊಟ್ಟೆ ಹೋದರೆ ಕತ್ತಲೆ ಇರುತ್ತಾ ಇಲ್ವೇ ಇಲ್ಲ ತುಂಬ ನೆರಳಿರೋ ಜಾಗಕ್ಕೆ ಹೋದರೆ ಬಿಸಿಲಿನ ತೊಂದರೆ ಇರೋಲ್ಲ ತುಂಬಾ ವಿರುದ್ಧವಾದ ಹಾಗೆ ಈ ಅಜ್ಞಾನ ಅನಥಾಜ್ಞಾನ ಆದಿಗಳನ್ನು ಪ್ರಚೋದನೆ ಮಾಡುವಂತಹ ಕಲಿ ಅನ್ನೋ ಒಂದು ಹಿಂಗೊಂದು ಆಕಾರ ಇದೆ ಅಂತ ಸಿಗಲ್ಲ ಇಷ್ಟು ಬಲಿಷ್ಠ ಇದ್ದಾನೆ ಎಂದರೆ ರುದ್ರದೇವರ ಒಳಗಡೆಯಲ್ಲೂ ಹೊಕ್ಕೊಂಡು ಕೆಡಿಸ್ತಾನೆ ಅದಕ್ಕೆ ಅಮೃತಮಥನದಲ್ಲಿ ಆ ಪ್ರಕರಣವನ್ನು ಉಲ್ಲೇಖ ಮಾಡಿತು ಮುಖ್ಯ ಪ್ರಾಣ ದೇವರ ಅಲ್ಲದೆ ಮತ್ತಿನ್ಯಾರಿಗೂ ಆತನನ್ನ ಜೀರ್ಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದರ ಬಾಧೆಗೊಳಗಾಗಬೇಕಾಗತ್ತೆ ಬಾಧೆಗೊಳಗಾಗಿ ಆಮೇಲೆ ನಾವು ಪರಿಹಾರ ಮಾಡಿಕೊಂಡು ಒದ್ದಾಟಪಟ್ಟು ಇವೆಲ್ಲ ಕಷ್ಟ ಇದೆ ಹೀಗಾಗಿ ನಿಮ್ಮಿಬ್ಬರನ್ನೆಲ್ಲ ಬಿಟ್ಟರೆ ಬೇರೆ ಯಾರು ಕೂಡ ಅವನನ್ನು ನಿಗ್ರಹ ಮಾಡಲಿಕ್ಕಾಗಲ್ಲ ಅದರಲ್ಲಿ ಸರ್ವೋತ್ತಮವಾದ ವಸ್ತು ನಿಜಬೋಧ ವಿಗ್ರಹ ಕೇವಲ ಸ್ವಸ್ವರೂಪಭೂತವಾದಂತಹ ಜ್ಞಾನಾತ್ಮಕ ರೂಪ ಪರಿಪೂರಿತಾಂತರ ವಾಕ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವ ಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಧ್ಯಾನಶ್ಲೋಕದಲ್ಲಿ ಹಾಗೆ ಹೇಳ್ತಾರೆ ಬ್ರಹ್ಮರುದ್ರಾದ ಸಮಸ್ತ ದೇವತೆಗಳಿಗೆ ತತ್ವಜ್ಞಾನ ಪ್ರಚೋದಕ ಜ್ಞಾನಾನಂದಮಯ ನೀನು ಥಾ ಸ್ವಾಮಿ ನೀ ತತ್ವಜ್ಞಾನವನ್ನು ಕೊಟ್ಟು ಜ್ಞಾನದಿಂದ ಬರುವ ಆನಂದ ಇದೆಯಲ್ಲ ಅದು ನಿಜವಾದ ಆನಂದ ಒಳ್ಳೆ ವಿಚಾರಗಳನ್ನು ತಿಳಿದಾಗ ಬರುವ ಆನಂದ ಇದೆಯಲ್ಲ ನಿಮ್ಮ ಮನೆಯಲ್ಲಿ ಬೇಕಾದ ವಸ್ತು ಇರಬಹುದು ಅದು ತಿಳಿದೇ ಹೋದರೆ ನಾಲಿಗೆ ಸುಟ್ಟೋಗಿದೆ ಏನೋ ಬಿಸಿ ಪದಾರ್ಥ ಬಿದ್ದು ಬಿಸಿ ಹಾಲು ನೀರು ಬಿದ್ದು ಸುಟ್ಟೋಗಿದೆ ಒಳ್ಳೆ ರುಚಿ ರುಚಿಯಾದ ಪದಾರ್ಥಗಳನ್ನು ಮಾಡಿ ಹಾಕ್ತಾ ಇದ್ದಾರೆ ಮಾಡಿ ಹಾಕಿದ್ರು ಅದನ್ನು ತಿಂದರೆ ನಾಲಿಗೆ ರುಚಿಯೇ ಅದರ ಜ್ಞಾನವೇ ಆಗದೆ ಇದ್ದರೆ ಆನಂದ ಆಗುತ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ಏನು ಪಕ್ಕ ಇರ್ತಾರೆ ಏನಂಗೆ ಏನು ಗೊತ್ತಾಗ್ತಾ ಇಲ್ಲ ಒಳ್ಳೆ ಸುಗಂಧ ಹೊಡಿತಾ ಇದೆ ಮೂಗು ಕಟ್ಟು ಹೋಗಿದೆ ಇನ್ನೂ ರೋಗ ಬಂದಿದೆ ನೆಗಡಿ ಗಿಗಿಡಿ ಮೂಗು ಕಟ್ಟು ಆ ಸುವಾಸನೆ ಬರೋದೇ ಇಲ್ಲ ಸುವಾಸನೆಯ ತಿಳುವಳಿಕೆ ಬರಲಿಲ್ಲ ಅಂತಂದ್ರೆ ಆನಂದ ಎಲ್ಲಿ ಅದರಿಂದ ದುನ ಉದಾಹರಣೆಗೆ ಹೇಳಿದ್ದಷ್ಟೆ ಹಾಗೆ ತಿಳುವಳಿಕೆಯಿಂದ ಬರುವ ಆನಂದವೇ ನಿಜವಾದ ಆನಂದ ಆದ್ದರಿಂದಾಗಿ ಅಂಥ ಆನಂದ ವಿಶೇಷವನ್ನು ನಮಗೆ ಕೊಡಬೇಕಾಗಿದ್ದರೆ ಜ್ಞಾನಾನಂದ ಮಯ ಸ್ವಾಮಿ ನೀನೇ ತಮೋನೆ ಹಂಸಿಯೇ ವಿಗ್ರಹಂ ತಮಸ್ಸನ್ನು ಕಳಿಬೇಕಾಗಿದ್ದರೆ ನೀನೇ ಸಮರ್ಥ ಹೀಗೆ ಇತಿರಿತಸ್ಥೈರಭಯಂ ಪರದಾಯ ಬಾದರಾಯಣ ಮುದ್ರೆಯಲ್ಲೂ ಅದಕ್ಕೆ ವೇದ ಯಾತ್ರೆಯ ಆಕಾರದಲ್ಲಿ ಹ್ಯಾ ಅಭಯ ಕೊಡ್ತಾ ಇದ್ದೀನಿ ಎಡಗೈಯಲ್ಲಿ ತೋರಿಸ್ತಾ ಇದ್ದಾನೆ ಹೆದರು ಬ್ಯಾಡೀ ನಾನಿದ್ದೇನೆ ತತ್ವಜ್ಞಾನವನ್ನು ಕೊಟ್ಟು ಯಾರು ರಕ್ಷಣೆ ಮಾಡ್ತಾರಲ್ಲ ಅವರು ನಿಜವಾದ ರಕ್ಷಕರು ಹಾಗೆ ಮಾಡಿಬಿಡ್ತೇನೆ ಹೀಗೆ ಮಾಡಿಬಿಡ್ತೇನೆ ಅಂತೇನು ಗಿಲೀಟ್ ಮಾಡೋವರು ನಂಬಲಿಕ್ಕಾಗಲ್ಲ ಅವರನ್ನು ಸದ್ಯಾಗಿ ತಿಳಿವಳಿಕೆ ಕೊಟ್ಟು ರಕ್ಷಣೆ ಮಾಡುವವನು ಭಗವಂತ ಮಾತ್ರ ಅದಕ್ಕೆ ಆತ ಅಭಯಂ ಪ್ರದಾಯ ಅಭಯವನ್ನು ತೋರಿಸಿ ಎಲ್ಲ ದೇವತೆಗಳಿಗೂ ಅತ್ಯಂತ ಪ್ರಿಯನಾದಂತಹ ಪರಮಾತ್ಮ ಅಪರಮೇಯ ಪೂರ್ಣ ತಿಳಿಯಲಿಕ್ಕೂ ಆಗಲ್ಲ ವಿಶುದ್ಧ ಘನ ವಿಜ್ಞಾನ ಸ್ವರೂಪ ವಿಶುದ್ಧ ವಿಜ್ಞಾನ ಘನಸ್ವರೂಪ ವಿಜ್ಞಾನದ ಘನ ಎಷ್ಟಿದೆ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಹ ಸ್ವಭಾವದ ಪರಮಾತ್ಮ ಅಮೃತಭೂ ಇಲಾಯಾಂ ಪ್ರಾದುರ್ಬಭೂವ ಅಮೃತದ ನೆಲೆ ತತ್ತಜ್ಞಾನವ ಅಮೃತದ ನೆಲೆ ಅದಕ್ಕೆ ಅವನನ್ನು ಹೇಳಿದರೆ ನಮಗೆ ಮೃತಿನೇ ಆಗೋಲ್ಲ ಮತ್ತು ಭೂಮಂಡಲದ್ದು ಪ್ರಾದುರ್ಭ ಭೂವ ಹೇಗೆ ನೆನ್ನೆ ಇಷ್ಟು ನೋಡಿದ್ರು ಹೇಗೆ ಅನ್ನುತ್ತನ್ನೋದರ ವಿವರಣೆಯನ್ನು ಇಲ್ಲಿ ತೋರಿಸಿಕೊಡ್ತಾರೆ ವಸಿಷ್ಠನಾಮ ಕಮಲೋದ್ಭವತ್ಮಜ ಸುತ ಶಕ್ತಿ ತನಯಃ ಪರಾಶರ ತೋತ್ತಮ ಸೋಪಿತಪೋಚರತ್ ಹರಿ ಸುತೋ ಮಮಸ್ಯರ್ ದದೌ ವೇದವ್ಯಾಸದೇವರ ಅವತಾರ ಆಯಿತು ಸರಿ ಹ್ಯಾಗಾಯಿತು ವ್ಯಭಿಚಾರದಿಂದ ಆಯಿತು ಅಂತ ಮಾತಾಡುವಂತಹ ನೀಚರಿಗೆ ಉತ್ತರ ಕೊಡ್ತಾ ಇದ್ದಾರೆ ಯಾರವರು ಪರಾಶರ್ಯ ಅಂತ ಪರಮಾತ್ಮನನ್ನು ಕೂಗೋದು ಯಾರವರು ಪರಾಶರರು ಅವ್ರ ಹಿಂದೆ ಅವರ ಹಿಂದೆ ಯಾರ್ಯಾರು ಪರಿಚಯ ಮಾಡಿಸ್ತಾ ಬರ್ತಾರೆ ವಸಿಷ್ಠರಾಮ ಕಮಲೋದ್ಭವಾತ್ಮಜಃ ಚತುರ್ಮುಖ ವಸಿಷ್ಠ ಋಷಿಗಳು ಎಷ್ಟು ಅಂತಂದರೆ ತಮಗಿಷ್ಟನಾದಂತಹ ಭಗವಂತ ಹತ್ತಿರದಲ್ಲಿ ವಾಸ ಮಾಡ್ತಾನವರಿಗೆ ಅಷ್ಟು ಅವರದ್ದೇ ದೊಡ್ಡ ಮಹತ್ವ ಇದೆ ವಸಿಷ್ಠರ ಚರಿತ್ರೆಯೇ ಬಹಳ ದೊಡ್ಡದಿದೆ ಭಾರತದಲ್ಲಿ ಅದರ ಉಲ್ಲೇಖ ಮಾಡಿದ್ದಾರೆ ಧರ್ಮ್ಯ ಹೀಗಾಗಿ ಕಮಲೋದ್ಭವಾತ್ಮಜಃ ಕ್ಷಮಾದಿ ಅಪಾರ ಗುಣಭರಿತರಾದಂತಹ ವಸಿಷ್ಠ ಋಷಿಗಳು ಅಂತ ಏನಿದ್ದಾರಲ್ಲ ಚತುರ್ಮುಖ ಬ್ರಹ್ಮದೇವರ ಮಕ್ಕಳೂ ತಸ್ಯ ಸುತ ಶಕ್ತಿ ಅವರಿಗೆ ಶಕ್ತಿ ಇಂಥ ವಿಷಯಗಳು ಮಕ್ಕಳಾಗಿ ಬಂದವು ಏನೇನೋ ಹೆಸರುಗಳು ಇಡ್ತಾರೆ ಇನ್ನು ಒಳ್ಳೊಳ್ಳೆ ಹೆಸರಿಡಬಹುದು ಇದನ್ನು ಪರಾಶರ ಅಂತಾಗಿತ್ತು ಪರಾಶರ ಅಂದರೆ ಎಷ್ಟೋ ಒಳ್ಳೆಯ ಹೆಸರು ಈ ಶಕ್ತಿಯ ವಿಷಯಗಳ ಮಕ್ಕಳು ಪರಾಶರ ಇರ್ತವೆ ಪರಾಶರ ಅಂತ ಹೇಗೆ ಹೆಸರಿಟ್ಟಿದ್ರು ಅವರಿಗೆ ಈ ಬಾಣಗಳಿದ್ದಾವಲ್ಲ ಕಾಮ ಅಂತ ಅದಕ್ಕೆಲ್ಲ ಶರ ಅಂತ ಶರ ಅಂದರೆ ಬಾಣ ಆ ಬಾಣಗಳೆಲ್ಲ ಪರಾನ್ಮುಖವಾಗಿ ಹೋಗಿದ್ದುವಲ್ಲ ಇಂತಿರಿಗೆ ಹೊಟ್ಟೋಗಿದ್ದು ಅವ್ರು ಯಾವುದೂ ಚುಚ್ಚಲಕ್ಕೆ ಎದುರು ಬರ್ತಿರಲಿಲ್ಲಂತೆ ಅಂತಹ ಗುಣಸಂಪನ್ನರಾದ್ದರಿಂದ ಅವರಿಗೆ ಪರಾಶರ ಅಂತ ಇವು ಒಳ್ಳೆಯ ಅರ್ಥ ಇದೆ ಅದರಲ್ಲಿ ಒಳ್ಳೆಯ ಧ್ಯೇಯೋದ್ದೇಶ ಇದೆ ಅಂಥ ನಾಮಕರಣ ಮಾಡಬಹುದು ಅಂತಹದ್ದು ಪರಾಶರಹ ಅಂತ ಅವ್ರ ಮಕ್ಕಳು ಅಂದರೆ ವಸಿಷ್ಠರು ಬ್ರಹ್ಮದೇವರ ಮಕ್ಕಳು ಅವರಿಗೆ ವಸಿಷ್ಠರಿಗೆ ಶಕ್ತಿಋಷಿಗಳು ಶಕ್ತಿ ಋಷಿಗಳಿಗೆ ಪರಾಶರಋಷಿಗಳು ಮಕ್ಕಳಾಗಿ ಬರ್ತಕ್ಕಂಥವ್ರು ಅಂಥವರು ತಸ್ಯೋತ್ತಮ ಸೋಪಿತಹೋ ಚರಧರಿಹೀ ಅವರಿಗೆ ಉತ್ತಮವಾದಂತಹ ಸಂತಾನ ಅವರು ಉತ್ತಮಂತಪ ಆಚರತ್ತೆ ಅವರು ಅತ್ಯುತ್ಕೃಷ್ಟವಾದಂತಹ ತಪಸ್ಸನ್ನು ಆಚರಣೆ ಮಾಡುತ್ತಾರೆ ಸ್ವತಃ ಈ ವಸಿಷ್ಠರಿಂದ ಶುರುವಾಗಿದ್ದು ವಸಿಷ್ಠರು ತಪಸ್ಸು ಮಾಡ್ತಾ ಇದ್ರು ಶಕ್ತಿಯಂಶಗಳು ಮಾಡ್ತಾ ಇದ್ರು ಆಮೇಲೆ ಪರಾಚರ ಅದನ್ನು ಮುಂದುವರಿಸ್ತಾರೆ ಪರಮಾತ್ಮ ನಮ್ಮ ನಮ್ಮ ಈ ವಂಶವನ್ನು ಉದ್ಧಾರ ಮಾಡಲಿಕ್ಕೆ ಅವತಾರ ಮಾಡಿ ಬರಬೇಕು ಗೃಹಸ್ಥಾಶ್ರಮಿಗಳಿ ಉತ್ತಮ ಮಕ್ಕಳನ್ನು ಪಡ್ಕೊಂಡ್ರೆ ಆ ವಂಶ ಆ ತಲೆಮಾರೆಲ್ಲ ಸಾರ್ಥಕ ಹೋಗುತ್ತೆ ಉತ್ತಮೋತ್ತಮನಾದ ಭಗವಂತ ಅವತಾರ ಮಾಡಿಬಿಟ್ರೆ ಅತ್ಯಂತ ಸಾರ್ಥಕವಾಗುತ್ತೆ ಅದಕ್ಕೋಸ್ಕರವಾಗಿ ಅತ್ಯುತ್ಕೃಷ್ಟವಾದ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಏನಂತ ಸುತೋ ಮಮ್ಮ ಸ್ಯಾತ್ ಮಮ ಹರಿಹಿ ಸುತಃ ಸ್ಯಾತ್ ಹರಿ ದದವು ಅವರೇನಾರೀತಿಯಲ್ಲಿ ವರ ಕೇಳಿಕೊಂಡಿದ್ರೋ ಅದನ್ನು ಭಗವಂತನು ಕೂಡ ಆಗಿ ನಿಮ್ಮಲ್ಲಿ ಅವತಾರ ಮಾಡಿದ್ದೇನೆ ಅಂತ ವರ ಪರಮಾತ್ಮ ಏನಂತ ಉಚನ ಭಗವನ ಸುತೋಷಿತ ವಸೋರ್ಮದೀಯ ಕ್ಷೋಭನ ವನೆ ಮೃಗಾಥಂ ಚರತೋಸ ಅಪಾತ ಭಾರ್ಯಾಂ ಮನಸ ಆಗತ ಆ ಕಾಲದಲ್ಲಿ ಭಗವಂತ ಒಂದೆರಡು ಮಾತುಗಳನ್ನಾಡಿ ಹೇಳ್ತಾನೆ ಸುಮ್ಮನೆ ಆಗಲಿಂತ ಅಷ್ಟೇ ಹೇಳಿಲ್ಲ ಅಲ್ಲಿ ಕೆಲವು ಮಾತುಗಳನ್ನಾಡಿದ್ದದೆ ಅದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಆಚಾರ್ಯರು ಹೂವಾಚ ಏನಂ ಯಾರು ಭಗವಾನ್ ಪರಮಾತ್ಮ ಮಾತಾಡಿದ ಏನಂತ ಮಾತಾಡಿದ ಅದು ಅಸುತೋಷಿತ ಬಹಳ ತೋಷಿತ ಅಂದ್ರೆ ಬಹಳ ಸಂತೋಷಪಟ್ಟು ಈ ಮಾತನಾಡಿದಂತೆ ಪರಮಾತ್ಮ ನಮ್ಮ ವ್ಯಾಪಾರ ಎಲ್ಲವೂ ಕೂಡ ಭಗವಂತನ ಸಂತೋಷ ಅದಕ್ಕೆ ಇರಬೇಕು ಇದ್ದಾಗ ನಾವು ಕೇಳಿದ್ದನ್ನು ಪೂರೈಸುತ್ತಾನೆ ಪರಮಾತ್ಮ ವಸೋಹೋ ಮದಿಯಸ್ಯ ನನ್ನ ವಸೋ ಒಬ್ಬ ಇದ್ದಾರಪ್ಪ ನನ್ನ ಬಹಳ ಬೇಕಾದವನು ನನ್ನ ಭಕ್ತ ಯಾರು ಉಪರಿಚರ ಬಸು ಆತ ಬಹು ದೊಡ್ಡ ತಪಸ್ವಿಯಾಗಿದ್ದರಿಂದಾಗಿ ಮೇಲೆ ಸಂಚಾರನ ಮಾಡಲಿಕ್ಕೆ ವಿಮಾನ ಕೊಟ್ಟಿದ್ದರಂತ ದೇವತರು ಅದಕ್ಕೆ ಆತನನ್ನು ಉಪರಿಚರ ಬಸು ಅಂತ ಹೋಗ್ತಾರೆ ಅಂತಹ ಮದೀಯಸ್ಯ ಸುತ ಅಸ್ತಿ ಶೋಭನಾ ಅವನ ಮಗಳು ಉಪರಿಚರ ವಸುವಿನ ಮಗಳಿದ್ದಾಳೆ ಅವಳಿಗೆ ವಾಸವಿ ಅಂತ ವಾಸವಿ ಸೂನು ಅಂತ ಅದಕ್ಕೆ ಕೂಗೋದು ಯದುವ್ಯಾಸ ದೇವರನ್ನು ವಾಸವಿ ವಸುವಿನ ಮಗಳು ವಾಸವಿ ಹೀಗಾಗಿ ಅಂತಹ ಮಗಳಿದ್ದಾಳು ಶೋಭನಾ ಬಹಳ ಯೋಗ್ಯಳಾದಂತಹ ವ್ಯಕ್ತಿ ವನೇ ಮೃಗಾರ್ಥಂ ಚರತಃ ಅಸ್ತಿ ವೀರ್ಯಂ ಬಪಾತ ಆತ ವನದಲ್ಲಿ ಸಂಚರಣ ಮಾಡ್ತಾ ಅದು ಮೃಗಾರ್ಥಂ ಮೃಗಯ ಅಂತಂದರೆ ಬೇಟೆ ಬೇಟೆಗೋಸ್ಕರವಾಗಿ ತಾನು ಸಂಚರಣ ಮಾಡ್ತಾ ಇದ್ದ ಸಂಚರಣೆ ಮಾಡುವಾಗ ಮನಸ್ಸಿನಿಂದಲೇ ಪತ್ನಿಯನ್ನು ಆತ ನೆನೆಸ್ಕೊಂಡಿದ್ದರಿಂದ ತುಂಬ ದೊಡ್ಡ ಚರಿತ್ರೆ ಅದು ಕೆಲವು ಕಾರಣಗಳಿದ್ದಾವೆ ಆ ಎಲ್ಲ ಕಾರಣಗಳಿಂದಾಗಿ ಮನಸ್ಸಿನಲ್ಲೇ ನೆನೆಸಿಕೊಂಡಿದ್ದರಿಂದಾಗಿ ಅವನ ವೀರ್ಯ ಪಾತನ ಆಗುತ್ತೆ ಅದು ಎಷ್ಟು ಎಷ್ಟು ಆ ಎಚ್ಚರ ಎಷ್ಟು ಧಾರ್ಮಿಕ ಶ್ರದ್ಧೆಯವರಿಗೆ ಅಂತಂದರೆ ಅದನ್ನು ಹಾಗೆಲ್ಲ ಈ ಗಿಡುಗಗಳನ್ನು ಸಾಕಿರೋ ರಾಜರು ಒಂದು ಕಡೆಯಿಂದ ಸಂದೇಶವನ್ನು ತಲುಪಿಸಲಿಕ್ಕೆ ಬಹುಬೇಗದಿಂದಾಗಿ ಮಾತು ಕೇಳುವ ಗಿಡುಗುಗಳು ಅವು ಕಾಲಿಗೆ ಕಟ್ಟಿ ಕಳಿಸಿಬಿಟ್ರೆ ತೊಗೊಂಡು ಹೋಗಿ ತಲುಪಿಸೋ ಏನನ್ನೇ ಆದೇಶ ಕೊಟ್ಟರು ರಾಜ್ಯಕ್ಕೆ ತಗೊಂಡು ಹೋಗಿ ತಲುಪಿಸೋ ಹಾಗೆ ಒಂದು ಎಲೆಯನ್ನು ದ್ರೋಣಾಕಾರದಲ್ಲಿ ಮಾಡಿ ಅದೆಲ್ಲೂ ಕೂಡ ತೊಂದರೆ ಆಗದೆ ಇದ್ದಂತೆ ದ್ರೋಣಾಕಾರದಲ್ಲಿ ಮಾಡಿ ವೀರ್ಯವನ್ನು ಅದರಲ್ಲ ಹಾಕಿ ಕಳಿಸಿಕೊಡ್ತಾನೆ ಅವನ ಪತ್ನಿಗೆ ಅದನ್ನು ಕಳಿಸಿಕೊಡ್ತಾನೆ ರಾಜ ಅಕ್ರಮದಿಂದಾಗಿ ಅದನ್ನು ವ್ಯರ್ಥ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಕಳಿಸಿಕೊಡೋಣ ಆಗ ತಚ್ಚೇನ ಹಸ್ತೆ ಪರದದು ಸತಸ್ತು ತದನ್ಯೇನದು ಯುಧ್ವತೋಪತೇ ತೊಗೊಂಡು ಹೋಗ್ತಾ ಇದೆ ಆ ಹಸರು ಎಲೆಯಲ್ಲಿ ಕಟ್ಟಿ ಕಳಿಸಿಬಿಟ್ಟಿದ್ದಾನದನ್ನು ಅಯ್ಯೇನೋ ಹಣ್ಣು ಗಿಣ್ಣು ಅಂತ ತಿಳ್ಕೊಂಡು ಬಿಡ್ತು ಅಥವಾ ಹಣ್ಣು ಗಿಣ್ಣು ಅದೇನೋ ಬೇರೆ ಇನ್ನೇನೋ ಮಾಂಸದೋ ಅಂತ ಬೇರೆ ಇನ್ನೇನೋ ತಿಳ್ಕೊಂಡು ಆ ಕಾಲಕ್ಕೆ ಏನು ಮಾಡಿಬಿಡ್ತು ಅದನ್ನು ಇನ್ನೊಂದು ಗಿಡಗ ಬಂದು ಅದು ಗಲಾಟೆ ಮಾಡಿತ್ತು ಇದರ ಜೊತೆಯಲ್ಲಿ ಪೊಕ್ಕ ಪೊಕ್ಕ ಹಾಕಿ ಅದನ್ನೇ ತಿನ್ನಲಿಕ್ಕೆ ಅಂತ ಗಲಾಟೆ ಮಾಡೋಣ ಗಲಾಟೆ ಮಾಡಿದ್ದರ ಪ್ರಭಾವದಿಂದಾಗಿ ಅದು ಯಮುನಾ ನದಿ ಮೇಲೆ ಯಮುನಾ ನದಿ ಮೇಲೆ ಒಂದಕ್ಕೊಂದಕ್ಕೊಂದು ಜಗಳಾಗ್ತಾ ಇದೆ ಆ ಕಡೆ ಈ ಕಡೆಯಿಂದ ಬಂದು ಕೆಳಗಡೆ ಏನಿದೆ ನೋಡೋಲ್ಲ ಅವು ಕೆಳಗಡೆ ಜಗಳಾಡ್ತಾ ಇದ್ದಾವೆ ಜಗಳಾಡ್ತಾ ಇದ್ದಾಗ ತದನ್ಯಹಸ್ತೇನ ತದನ್ಯೇನತು ಯುದ್ಧತೋ ಅಪತತ್ ಅಲ್ಲಿ ಬಿತ್ತು ಯಾವಾಗ ಬಿತ್ತೋ ಜಗ್ರಾಸ ತನ್ಮತ್ಸೋಧೂರ್ಯಮಸ್ವ ಯವ ಸು ಜಲಸ್ಥ ಜಲಸ್ಥಮೇನಾಂ ಜಗುಹು ಸ್ಮಾಶಾ ಇದು ವಿಚಿತ್ರ ಆಯಿತು ಜಗ್ರಾಸ ತನ್ನ ಮತ್ಸ್ಯ ವಧೂರಿ ಯಮಸ್ವಸುಹು ಜಲಸ್ತ ಜಗರುಹಸ್ಮದಾಶಾ ಇದೊಂದು ವಿಚಿತ್ರ ನಡೀತಂತೆ ಆ ಕಾಲಕ್ಕೆ ಅವಾಗಲೇನೆ ಯಾವಾಗ ಎರಡು ಜಗಳ ಕಾಯ್ತಾ ಇದ್ದಾವೋ ಒಂದು ದೊಡ್ಡ ಮೀನು ಏನಾದ್ರೂ ಮೇಲಿಂದ ಬಿತ್ತು ಅಂತಂದರೆ ಮೀನು ತಂದೇನೋ ಆಹಾರ ಅಂತ ಅದು ಬಾಯ ಹಾಕುತ್ತೆ ಬಾಯ ಹಾಕ್ತು ಅದು ಅದನ್ನು ಸ್ವೀಕಾರ ಮಾಡಿತ್ತಲ್ಲ ಅಮೋಘ ವೀರ್ಯರು ಹೆಣ್ಣಿನ ರಾಜರು ಆ ಸಾಧಾರಣ ಮನುಷ್ಯ ವೀರ್ಯ ಅಂತನ್ನೋದು ಮತ್ತೊಂದು ಕಡೆಯಲ್ಲಿ ಬೆಳೆಯುತ್ತೆ ಅಂತಂದರೆ ಸ್ವಲ್ಪ ಕಠಿಣ ಯಾವುದೇ ರೀತಿಯಲ್ಲೂ ಕೂಡ ಆ ರೀತಿಯಲ್ಲಿ ಸಾರಿ ಈಗಲೇನು ಟಿಶ್ಯೂ ಟಿಶ್ಯೂ ಅಂತೆಲ್ಲ ಮಾಡಿದ್ದಾರೆ ಟಿಶ್ಯೂ ಇದೆಲ್ಲ ವಿಚಿತ್ರವಾದ ಭಗವದ್ ವ್ಯಾಪಾರ ಅದು ಅಮೋಘವೀಯ ಇದ್ದಿದ್ದರಿಂದಾಗಿ ಆ ಕಾಲದಲ್ಲಿ ಅದಲ್ಲೇನೆ ಮತ್ಸ್ಯದ ಉದರದಲ್ಲೇನೆ ಎರಡು ಮಕ್ಕಳು ಒಂದಲ್ಲ ಎರಡು ಮಕ್ಕಳು ಗಂಡು ಹೆಣ್ಣು ಮಿಥುನ ಬೆಳೆಯುತ್ತೆ ಅದು ಯವಸ್ವಸುಹು ಜಲಸ್ತಂ ಯವಸ್ವಸು ಯಮದೇವರ ಸ್ವಸ ಅಂತರ ತೆಂಗಿ ಅವಳ ಜಲದಲ್ಲಿದ್ದಂತಹ ಮೀನು ಅದನ್ನು ತಿಂದ ಹಾಕಿತ್ತು ಆ ಮೀನನ್ನ ದಾಶರು ಹಿಡಿದು ದಾಶರು ದಾಶನು ಅಂತಂದರೆ ಈ ಬೆಸ್ತರ ಜಾತಿಯವರು ಹಿಡಿದು ಹಾಕಿದ್ರು ಅವರು ತದ್ಗರ್ಭ ತೋಭೂನ್ ಮಿಥುನಂ ಸ್ವರಾಜ್ಞೇನ್ಯವೇದಿವಸೋ ಸಮರ್ಪಯತೆ ಅದರ ಗರ್ಭದಲ್ಲಿದ್ದಂತಹ ಮಿಥುನವನ್ನು ಒಂದು ಗಂಡು ಹೆಣ್ಣು ಎರಡು ಅವಳಿ ಜವಳಿ ಮಕ್ಕಳುಗಳನ್ನು ಅದನ್ನು ಸೀಳಿ ನೋಡ್ತಾರೆ ವಿಚಿತ್ರ ಅಂತಂದ್ರೆ ಅದರೊಳಗಡೆ ಎಲ್ಲಿ ಗಂಡು ಹೆಣ್ಣು ಮಕ್ಕಳು ಅದನ್ನು ತಗೊಂಡು ಹೋಗಿ ಎಲ್ಲ ವಿಚಿತ್ರವಾದದ್ದನ್ನೆಲ್ಲ ಇಷ್ಟು ಪ್ರಾಮಾಣಿಕರಿದ್ದರು ಯಾರಿಗೆ ಎಲ್ಲೋ ತಗೊಂಡು ಹೋಗಿ ಏನೋ ಮಾಡೋ ಹಾಗಿಲ್ಲ ಏನೇನು ದೇವತಾ ರಹಸ್ಯ ಇರುತ್ತೋ ಆ ದೇಶದ ಪ್ರಾಮಾಣಿಕರಾದ ರಾಜರು ಅದನ್ನು ವಿಮರ್ಶೆ ಮಾಡಿ ಯಾರನ್ನ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ತಾರೆ ಇದೆಲ್ಲ ಹಿಂದಿನಿಂದ ಇದ್ದಂತಹ ಕ್ರಮವಿಶೇಷ ಹೀಗಾಗಿ ರಾಜನಿಗೆ ತಗೊಂಡು ಹೋಗಿ ಒಪ್ಪಿಸಿಬಿಟ್ರು ಆ ಕಾಲದಲ್ಲಿ ದಾಶರಾಜ ಮತ್ಸ್ಯ ದೇಶ ಆ ದೇಶದ ಅಧಿಪತಿಗೆ ಹೋಗಿ ಒಪ್ಪಿಸಿದ್ರು ಅಕಾಲಕ್ಕೆ ಕಾಲಕ್ಕೆ ಸೋಪಿ ವಸೋ ಸಮರ್ಪಯತ್ ನೆವೇದಯನ್ ಸೋಪಿ ವಸೋ ಸಮರ್ಪೆಯತ್ ಆವಾಗ ಪುತ್ರ ಸುತಾಂ ಸಮೈ ದದೌ ಸುತೋಭೂತ್ ಅಥಮತ್ಸ್ಯ ರಾಜ ಯಾವಾಗ ಆ ವಸುವಿಗೆ ಅರ್ಪಣೆ ಮಾಡಿದ್ರ ಅದನ್ನ ಆ ಗಂಡು ಕುಸನ್ನು ತಾನಿಟ್ಕೊಂಡೆ ಹೆಣ್ಣುಕುಸನ್ನು ಅವರಿಗೆ ಕೊಟ್ಟು ಬಿಡ್ತಾನೆ ದೇವತಾ ಸಂಕಲ್ಪ ಹಾಗೆ ಇದೆ ಅನ್ನೋದರ ಪರಿಚಯ ಇತ್ತು ಆತನಿಗೆತ್ತು ಅಲ್ಲಿ ಒಪ್ಪಿಸಿಬಿಡ್ತಾನೆ ಕನ್ಯಾಸುತ ಕನ್ಯಾತು ಸಾ ದಾಶರಾಜ್ಯ ಅವರ್ಧತಾ ತೀವ್ರ ಸ್ವರೂಪಯುಕ್ತ ಅಲ್ಲೇ ಬೆಳೀತಾಳೆ ಕನ್ಯೆ ಅಲ್ಲೇ ತಾನು ಬೆಳೀತಾ ಹೋಗ್ತಾಳೆ ನಾಮನಾಥು ಸಾ ಸತ್ಯವತಿ ತಸ್ಯ ತವಾತ್ಮಜೋಹಂ ಭವಿತಾಸ್ಮ್ಯಜೋಪಿ ನಾನು ಎಂದೂ ಹುಟ್ಟದೇ ಇದ್ದರೂ ಅಜನಾಗಿದ್ದರೂ ಕೂಡ ಆ ಹುಡುಗಿ ಇದ್ದಾಳಲ್ಲ ಅವಳ ಹೆಸರು ಸತ್ಯವತಿ ಅವಳಂದೇ ಅವತಾರ ಮಾಡಿತೇನೆ ಅಂದ್ರೇನು ನಿನಗೆ ಮಗನಾಗಿ ಬರ್ತೇನೆ ಅವಳಲ್ಲಿ ಅವತಾರ ಮಾಡಿದ್ದೇನೆ ಅಂದರೆ ನಿಮ್ಮಿಬ್ಬರಿಗೆ ಸಂಪರ್ಕ ಆಗಬೇಕು ಅಂತ ಅರ್ಥ ಅಲ್ಲಿಗೆ ಈ ಕ್ರಮದಿಂದಾಗಿ ಆದೇಶ ವಿಶೇಷವನ್ನು ಕೊಡೋಣ ಇತಿರಿತಶ್ಚಕ್ರಧರೇಣ ತಾಂ ಮುನಿ ಜಗಾಮ ಮಾರ್ತಂಡ ಸುತಾಂ ಸಮುದ್ರಗಾಂ ಉತ್ತಾರಯಂತಿ ಮತ ತತ್ರ ವಿಷ್ಣು ಪ್ರಾದುರ್ಬೂ ವಾಚು ವಿಶುಣಾಂತರದಲ್ಲಿ ಇದನ್ನು ಸ್ವಲ್ಪ ಸೇರಿಸಿ ಹೇಳ್ತಾರೆ ಅಲ್ಲಿ ಸತ್ಯವತೀ ದೇವಿಯರನ್ನ ಅನು ಪೋಷಣ ಮಾಡ್ತಾ ಇದ್ರಲ್ಲ ಪೋಷಣ ಮಾಡ್ತಾ ಇದ್ದಂತಹ ಸತ್ಯವತೀ ದೇವಿಯ ಸ್ವಭಾವ ಏನಿತ್ತು ಅಂತಂದ್ರೆ ಅವಳು ಈ ಸಾಮಾನ್ಯ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅವರೆಲ್ಲ ದಾಶರು ಅಂತಂದರೆ ಸಾಧಾರಣವಾಗಿ ಮೀನಿಗಿನ್ನು ತಿನ್ನುಬಹುದು ತಿನ್ನಲೇಬೇಕು ಅಂತಲೂ ಏನಿಲ್ಲ ಸಾತ್ವಿಕರಿದ್ದರೆ ವ್ಯಾಪಾರ ಮಾತ್ರ ಮಾಡ್ತಾರೆ ನಾವು ಅಂತಹ ಚರಿತ್ರನೂ ಕೇಳ್ತೇವೆ ಎಲ್ಲಿ ಈ ಧರ್ಮವ್ಯಾಧನ ಪ್ರಕರಣದಲ್ಲಿ ನಾವು ಅದನ್ನು ಕೇಳ್ತೇವೆ ಏನಂತ ಧರ್ಮವ್ಯಾಧ ಬರೀ ಮಾಂಸಾದಿಗಳನ್ನು ಯಾರೋ ಕಡಿದು ತಂದಿದ್ರು ಪ್ರಾಣಿಗಳನ್ನು ತಾ ಕೊಲ್ತಿರಲಿಲ್ಲ ಮತ್ತೆ ಕೊಂದು ತಂದದ್ದನ್ನ ಮಾತ್ರ ಆತ ಏನ್ಮಾಡ್ತಾ ಇದ್ದ ಕಡದು ಮಾರಾಟ ಮಾಡುತ್ತಿದ್ದ ಅಷ್ಟೆ ಮಾರಾಟ ಮಾತ್ರ ಅವನ ಕೆಲಸ ಆಗಿತ್ತಷ್ಟೆ ಆದರೆ ಅದರ ಮುಂದಿನ ವ್ಯಾಪಾರನೂ ಇಲ್ಲ ಮತ್ತೆ ತಿನ್ನೋದಕ್ಕೆ ಇನ್ನೋದಿಲ್ಲ ಮಾರಾಟ ಮಾತ್ರ ಮಾಡ್ತಾ ಇದ್ದೆ ಅದು ತನ್ನ ವ್ಯಾಪಾರ ಬಂದಿತ್ತು ವೃತ್ತಿ ಬಂದಿತ್ತು ಮಾಡ್ತಾ ಇದ್ದ ಅಷ್ಟೇನೆ ಹೀಗಾಗಿ ಅದನ್ನು ಕಡ ತಿನ್ನೋದಕ್ಕೆ ಇನ್ನೋದೆಲ್ಲ ಇಲ್ಲ ಮನೆಗೆ ಹೋದ್ರೆ ಅತ್ಯಂತ ಶುದ್ಧವಾದ ವಾತಾವರಣ ಬ್ರಾಹ್ಮಣ ಕುಮಾರನನ್ನು ಗುಳಿಸಿಕೊಂಡು ಕಾಶ್ಯಪ ಬ್ರಾಹ್ಮಣನಿಗೆ ಬೇಕಾಟು ಉಪದೇಶ ಮಾಡುತ್ತಾನೆ ಇದೆಲ್ಲ ನೋಡಿದಾಗ ಯಾರು ಮಾಂಸಾದಿಗಳನ್ನು ಕಡಿತಾರೆ ಅಥವಾ ಈ ಬೆಸ್ತರಾಗಿರ್ತಾರೆ ಅವರೆಲ್ಲ ತಿನ್ನಬೇಕು ಅಂತೇನಿಲ್ಲ ಆ ರೀತಿಯಲ್ಲಿ ಸಂಸ್ಕಾರ ಇತ್ತು ಅಂತ ಹೇಳಿ ಬರೋಲ್ಲ ಇಲ್ಲಿ ಹೀಗಾಗಿ ಅಲ್ಲಿ ದಾಸರು ಅಂತಂದರೆ ಬರೀ ದೋಣಿ ಹೊಣೆಯೋರು ಕೂಡ ಆ ಜಾತಿಯವರು ಇರ್ಬೋದು ಅವರು ಬ ಹಿಡಿಬೇಕು ಮೀನು ಮಾರಾಟ ಮಾಡಬೇಕು ಅಂತೂ ಇಲ್ಲ ದೋಣಿ ಹೊಡಿಯೋರು ಆಗ್ಬೋದು ಇಲ್ಲಿ ಸತ್ಯವತಿ ದೇವಿ ಮಾಡ್ತಿದ್ದದ್ದು ಅದೇ ಕೆಲಸನೇ ಇಲ್ಲ ಅವನ್ನೆಲ್ಲ ತಿಂತಿದ್ದು ಅಂತೇಳಿ ಪುರಾಣಾಂತರದಲ್ಲಿದ್ದದ್ದನ್ನು ನಮ್ಮ ಆಚಾರ್ಯ ಅದನ್ನು ಸತ್ಯವತೀ ದೇವಿಯವರು ಬೆಳೆದಿದ್ದು ಬರೀ ಶುದ್ಧವಾದ ಆಕಳು ತುಪ್ಪದಿಂದ ಯಜ್ಞದ್ರವ್ಯ ದೇವತಾ ಆಹಾರ ಏನಿದೆ ಬರೀ ಇನ್ನೇನು ಮಾತಾಡಿದ್ರೆ ರುಚ್ ಹಿಡತಿತ್ತಂತೆ ಮಗು ಅಳತಿತ್ತಂತೆ ಹೆಣ್ಣು ಕೂಸು ಹಳ ಹಟ ಹಿಡಿದ ಏನು ಆಹಾರ ಕೊಟ್ಟರು ಆ ಥರ ತೊಗೊಂಬರೋ ಹೋಗಿಲ್ಲ ಅದು ತುಪ್ಪ ಬಾಯಿ ಮಾತ್ರ ಸುಮ್ಮನೆ ನಾವು ಆಚಾರ್ಯರ ಬಾಲ್ಯದ ಚರಿತ್ರೆಯನ್ನು ಕೇಳಬೇಕಾದ್ರೆ ಕೇಳ್ತಿವಿ ಹುರುಳಿ ಬಾಯಿ ಮಾತ್ರ ಸುಮ್ಮನೆ ಆಗ್ತಿತ್ತಂತೆ ಹಾಗಿದ್ದ ತುಪ್ಪ ಇಟ್ಟರೆ ಮಾತ್ರ ಸುಮ್ಮನಾಗಬಂದು ಅಂದ್ರೆ ಬರೇ ತುಪ್ಪ ಕುಡಿಕೊಂಡು ಬೆಳೆದಿದ್ಲು ಪಿತೃಗಳ ಮಾನಸೀ ಕನ್ಯ ಅವಳು ಹೆಚ್ಚಿನ ಚರಿತ್ರೆ ಹರಿವಂಶದಲ್ಲಿ ನೋಡಬಹುದು ಅಚ್ಚೋದ ಅನ್ನುವ ಸರೋವರಕ್ಕೆ ನಿಯಾಮಕಳಾದ ಪಿತೃಗಳ ಮಾನಸೀ ಕನ್ಯ ಅವರ ತಂದೆ ಯಾರು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳದೆ ಸ್ವಲ್ಪ ಅಚಾತುರ್ಯ ನಡೆಯುತ್ತದೆ ಶಾಪದಿಂದಾಗಿ ಕೆಳಗೆ ಇಲ್ಲಿ ಅವತಾರ ಮಾಡಿತಾಳೆ ಆ ಮೀನು ಕೂಡ ಅದ್ರಿಕಾ ಅಂತನ್ನುವ ಮೀನು ಅದ್ರಿಕಾ ಅನ್ನುವ ಅಪ್ಸರಾಸ್ತ್ರಿ ಅವಳ ಹೆಸರು ಅದ್ರಿಕೆ ಅಂತ ಅದ್ರಿಕಾ ಅನ್ನುವ ಅಪ್ಸರಾ ಸ್ತ್ರೀ ಯಾವುದೋ ಶಾಪ ವಿಶೇಷದಿಂದಾಗಿ ಮೀನಾಗಿ ಬಂದಿರ್ತಾಳೆ ಇಲ್ಲಿ ಆ ಮೀನು ಯಾವುದೋ ಅಲ್ಲ ಈ ಅದ್ರಿಕೆ ಎನ್ನುವ ಅಪ್ಸರಾ ಸ್ತ್ರೀ ಆ ಮೀನು ಹಿಡಿದು ಈ ವೇದವ್ಯಾಸದೇವರಿಗೆ ತಾಯಿ ಆಗತಕ್ಕಂತ ಹೋಳಿ ಸತ್ಯವತಿ ದೇವಿ ಮತ್ತೆ ಮತ್ಸದೇಶಾಧಿಪತಿ ರಾಜ ಅವರಿಬ್ಬರಿಗೆ ಜನ್ಮ ಕೊಟ್ಟಿದ್ರಿಂದಾಗಿ ಶಾಪ ನಿವೃತ್ತಿ ಆಗುತ್ತೆ ಈಗ ಒಂದೊಂದಕ್ಕೂ ಒಂದೊಂದು ಚರಿತ್ರೆ ಇದೆ ಆಚಾರ ಪ್ರಧಾನವಾದದ್ದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಹರಿವಂಶದಲ್ಲಿ ಇಷ್ಟೆಲ್ಲ ವಿಸ್ತಾರವಾದಿ ಚರಿತ್ರೆ ಇದೆ ಅದನ್ನೆಲ್ಲ ಅವಶ್ಯವಾಗಿ ತಿಳಿಯಬೇಕಾದದ್ದಿದೆ ಭಗವಂತ ಇಷ್ಟು ಆದೇಶ ಕೊಟ್ಟ ನೋಡಪ್ಪ ಆಕಿ ಇದ್ದಾಳೆ ಅಲ್ಲ ಅವತಾರ ಮಾಡ್ತೇನೆ ಅಂತ ವಿದೋಷ ವಿಜ್ಞಾನ ಸುಖೈಕ ರೂಪೋ ಪ್ಯಜೋ ಅಜಃ ಜಾನನ್ ಮೋಹಯಿತು ಋಷೈವ ಯೋಚಿತ್ಸುಂಸೋ ಹ್ಯಜನೀವ ದೃಶ್ಯತೆ ನ ಜಾಯತೆತ್ಪತಿ ಬಲಾದಿ ವಿಗ್ರಹ ಏ ಪರಮಾತ್ಮ ಅವತಾರ ಮಾಡ್ಲಿಕ್ಕೆ ಅನ್ನೋ ಗಂಡು ಹೆಣ್ಣು ಬೇಕಾ ಗಂಡು ಹೆಣ್ಣು ಇಲ್ದೇನೆ ಎಷ್ಟೋ ತರಹದ ಜನನ ಸೃಷ್ಟಿ ನಡೀತಾ ಇದೆ ಈ ಹೂಗಿ ಹೂ ಎಲ್ಲ ಬೆಳೀತಾವಳು ಹೂವು ಕಾಯಿ ಹಣ್ಣು ಎಲ್ಲ ಹಾಕ್ತಾವ್ ಅಲ್ಲಿ ಗಂಡು ಹೆಣ್ಣು ಅಂತ ಬೇಕಾ ಅಲ್ಲೇನ ಅವೆಲ್ಲ ಇಲ್ಲೇ ಇಲ್ಲ ಇನ್ನೂ ವಿಚಿತ್ರವಾದ ಸೃಷ್ಟಿಗಳಿದ್ದಾವೆ ಈ ನವಿಲು ಕಣ್ಣೀರು ಕುಡಿದ್ರೆ ಗರ್ಭವತಿ ಆಗುತ್ತೆಂತೆ ಆಮೆ ಎಷ್ಟೋ ವರ್ಷಗಳ ಹಿಂದೆ ಅದನ್ನು ತಂದು ಹಾಕ್ಬಿಟ್ಟಿರ್ತಾರೆ ಅವನನ್ನು ಹೆಣ್ಣು ಆಮೆಯನ್ನು ಇದರಲ್ಲಿ ತಂದು ಹಾಕಿಬಿಟ್ಟಿರ್ತಾರೆ ಬಾವಿಲ್ಲಿ ಗರ್ಭವತಿಯಾಗಿ ಮರಿಗಳಿಗೆ ಜನನ ಕೊಡುತ್ತದೆ ಗಂಡು ಆಮೆಯನ್ನು ನೆನೆಸಿಕೊಂಡ್ರೆ ಗರ್ಭವತಿ ಆಗುತ್ತಂತ ಜನನ ಕ್ರಮ ತುಂಬಾ ವಿಚಿತ್ರವಾಗಿದೆ ಅಂತಂತಾರೆ ಇದನ್ನೆಲ್ಲ ಅಂತಹದ್ದು ಪರಮಾತ್ಮನೇ ಇದು ವಿಚಿತ್ರ ಇದೆಲ್ಲ ಪ್ರಾಕೃತಿಕ ಸೃಷ್ಟಿಯಲ್ಲೇ ಹೀಗಿದೆ ಸ್ವೇದಜ ಅಂತ ಒಂದು ಸೃಷ್ಟಿಕ್ರಮನೇ ಇದೆ ಒಂದು ಅಂಡಜ ಸ್ವೇದಜ ಉದ್ವಿಧುಜ ಜರಾಯುಜ ಅಂತ ಸೃಷ್ಟಿಕ್ರಮದಲ್ಲೇ ನಾಲ್ಕು ಪ್ರಕಾರ ಇದೆ ಜರಾಯುಜ ಅಂದರೆ ಈ ಗರ್ಭಚೀಲದಲ್ಲಿ ಗರ್ಭಚೀಲ ಒಂದು ಕಡೆಯಲ್ಲಿರಬೇಕು ಅಲ್ಲಿಗೆ ವೀರ್ಯಪ್ರಸಾರ ಆಗಬೇಕು ಆಮೇಲೆ ಉಡೋದು ಇವೆಲ್ಲ ಮನುಷ್ಯರು ಮುಂತಾದವುಗಳಲ್ಲಿ ಪ್ರಾಣಿಗಳಲ್ಲಿ ಕೆಲವು ಕಡೆ ನಡೆಯುತ್ತೆ ಬೀಜ ಅದಕ್ಕೆ ಕೆಲವು ಪೋಷಕಾಂಶಗಳು ಸಿಕ್ಕರೆ ಕೆಲವು ನೀರು ಗೊಬ್ಬರ ಇವೆಲ್ಲ ಸಿಕ್ತು ಅಂತಂದರೆ ಅಥವಾ ನೀರು ಸಿಕ್ಕೋದ್ರೂ ಸಾಕು ಒಳಗಡೆಯಲ್ಲಿ ಆ ಬೀಜವೇ ಪರಿವರ್ತನೆ ಹೊಂದಿ ಮೊಳಕೆ ಹೊಡೆದು ಭೂಮಿಯನ್ನು ಬಿರ್ಕೊಂಡು ಬರುತ್ತದು ಅದ ಬೀಜವನ್ನು ಬಿರ್ಕೊಂಡು ಹೊರಗಡೆ ಬರುತ್ತೆ ಇದೆಲ್ಲ ಉದ್ಭೀತಿಜ ಅಂತ ಉತ್ ಮೇಲಕ್ಕೆ ಭೇದನ ಮಾಡಿಕೊಂಡು ಹುಟ್ಟಿ ಬರುತ್ತೆ ಅಂತ ಇದೊಂದು ತರಹದ ಸೃಷ್ಟಿ ಇದೆ ಅದು ಗಂಡು ಹೆಣ್ಣು ಅಂತೂ ಎರಡು ಬೇಕಾಗಿಲ್ಲ ಅಲ್ಲಿ ಆ ಬೀಜದಲ್ಲೇ ಹಾಗೆ ಹುಟ್ಟುತ್ತೆ ಬೀಜಕ್ಕೆ ಆ ಶಕ್ತಿ ಇದೆ ಇನ್ನು ಅಂಡಜಾ ಮೊಟ್ಟೆಯಾಗಿ ಹೊರಗೆ ಬಂದು ಆ ಮೊಟ್ಟೆಯ ಹೊರಗೆ ಬಂದ ಮೇಲೆ ಎಷ್ಟು ದಿವಸ ಇರುತ್ತೆ ಅದಕ್ಕೆ ಬೇರೆ ಪೋಷಣೆ ದಿನದಿಂದ ದಿನಕ್ಕೆ ಪೋಷಣೆ ಇರೋಲ್ಲ ಮೊಟ್ಟೆಯಲ್ಲೇ ಎಲ್ಲ ಪೋಷಣೆ ಇರುತ್ತೆ ಅದಕ್ಕೆ ಆ ಪೋಷಣೆಯಿಂದಲೇ ಅಲ್ಲೇ ಬಲ್ತು ಅಲ್ಲಿಂದಲೇ ಹೊರಗೆ ಬರುತ್ತೆ ಈ ಸರೀ ಸ್ವಲ್ಪಗಳು ಪಕ್ಷಿಗಳು ಮುಂತಾದವುಗಳೆಲ್ಲ ಆ ಥರದಲ್ಲಿದೆ ಸುಮಾರು ಅಂತಹದ್ದು ಇದೆ ಜರಾಯುಜ ಸ್ವೇದಜ ಅಂಡಜ ಇದಿಷ್ಟು ನೋಡಿದ್ವಿ ಇದು ಉದ್ವಿಧಿಜ ಸ್ವೇದಜ ಅಂತ ಒಂದಿದೆ ಈ ಬೆವರು ಮುಂತಾದಂತಹ ಕರ್ಮದಲ್ಲಿ ಹುಟ್ಟು ಬಿಡ್ತವೆ ಬೆವರುಗಳು ಹೆಚ್ಚಾಯ್ತು ಅಂದ್ರೆ ಕಿರು ಹುಂಟತ್ತಂತೆ ಈ ಮೊಸರು ಕೊಳಿತು ಅಂತಂದ್ರೆ ಅಥವಾ ಪದಾರ್ಥಗಳು ಕೊಳಿತು ಸಗಣಿ ಕೊಳಿತು ಅಂತಂದ್ರೆ ಅವ್ರು ಗಂಡು ಹೆಣ್ಣು ಇರಬೇಕಾಗಿಲ್ಲ ಅಲ್ಲಿ ಸಗಣಿ ಹೊಳ ಅಂತ ದುಂಡನ ಹೊಳಗಳು ದುದ್ದದ ಹೊಳಗಳು ಅಕ್ಕಿ ಬಹಳ ದೊಡ್ಡ ಇಟ್ಟರೆ ಅಲ್ಲೇ ಹೊಳ ಹುಟ್ಟುಕೊಡತ್ತಲ್ಲ ಅದಕ್ಕೆ ನಾವು ಅಲ್ಲೊಂದು ಅದ ಅದರ ಪೂರ್ವಜರು ಇದ್ವೇನಲ್ಲೇನ ಇಲ್ಲ ತಾನಾಗ್ತಾನೆ ಹುಟ್ಟಿಕೊಂಡ್ವೋ ಆ ರೀತಿಯಲ್ಲಿ ಹುಟ್ಟುವಂತಹದ್ದನ್ನು ಸ್ವೇದಜ ಅಂತ ಗಣನೆ ಕೊಡ್ತಾನೆ ಅಂದ್ರೆ ಹುಟ್ಟಾಗಬೇಕು ಅಂತಂದ್ರೆ ಅದಕ್ಕೆ ಏನು ಗಂಡು ಹೆಣ್ಣು ಬೇಕು ಅಂತಲೇ ಇಲ್ಲ ಮೊದಲನೇದ್ದು ಅಂತಹದ್ದು ಪರಮಾತ್ಮನಿಗಂತೂ ಇಲ್ಲವೇ ಜನನವೇ ಇಲ್ಲ ಮತ್ ಯಾಕಿವೆಲ್ಲ ನೆಪ ಮಾಡ್ತಾನೆ ಅಜಾಯಮಾನೋ ಬಹುಧಾ ವಿಜಾಯತೆ ಹುಟ್ಟದೇ ಇದ್ದವನು ಬಹು ಪ್ರಕಾರ ಹುಟ್ಟಿ ಬರ್ತಾನೆ ಯಾಕೋಸ್ಕರ ಅದರನ್ನ ತಿಳಿಸ್ಕೊಡ್ತಾರೆ ಎಂದೂ ಹುಟ್ಟು ಬರದೇ ಇದ್ದರೂ ಕೂಡ ಭಗವಂತ ಬಹು ಪ್ರಕಾರ ಬರೋರು ಅಂತಂದ್ರೆ ತನ್ನ ಅವತಾರ ವಿಶೇಷಗಳನ್ನು ಮಾಡುತ್ತಾನೆ ಯಾಕೆ ಕೇಳ್ಕೊಳ್ತಾರೆ ಸ್ವಾಮಿ ಎಂದೂ ಅವತಾರನೇ ಮಾಡಿದೆ ನಿಜ ಆದ್ರೆ ನಿನ್ನ ತಂದೆ ನಿನ್ನ ತಾಯಿ ಅಂತ ಅನಿಸಿಕೊಳ್ಳುವ ಭಾಗ್ಯ ನಂಬಬೇಕು ನಮ್ಮ ವಂಶ ಸಾರ್ಥಕ ಆಗಬೇಕು ಹೀಗೆಲ್ಲ ತಪಸ್ಸು ಮಾಡಿದ್ದಾರೆ ಈ ಪರಾಶರ ತಪಸ್ಸು ಹಿಂದೆ ಪ್ರಸಕ್ತವಾಯ್ತಲ್ಲ ಆ ತಪೋ ವಿಶೇಷ ಇರೋದರಿಂದಾಗಿ ಈ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದರಿಂದಾಗಿ ಅವತಾರ ಮಾಡ್ತಾನೆ ಪರಮಾತ್ಮ ಅವ್ರಿಗೆ ಅನುಗ್ರಹ ಮಾಡಲಿಕ್ಕೆ ಅದಕ್ಕೆ ದೃಷ್ಟಾಂತ ಕೊಟ್ಟರು ಆಚಾರ್ಯರು ಯಥಾ ನೃಸಿಂಹ ವಿರಾಸಿ ಸ್ತಂಭ ತಥಾ ನಿತ್ಯ ವಿಭು ನಿತ್ಯತನು ಹುಟ್ಟೋದು ಯಾಕೆ ಇಲ್ಲದೇ ಇರೋ ಶರೀರ ಬರಕ್ಕೆ ನಿತ್ಯ ಶರೀರ ಅವನ ಶರೀರ ಹುಟ್ಟೋದು ಅಲ್ಲ ಸಾಯೋದು ಅಲ್ಲ ಶರೀರ ಅವನ ಶರೀರ ಇದ್ದೇ ಇದ್ದ ಮತ್ತೆ ಆ ಶರೀರ ಬೆಳೆಯೋದಾಗಿದ್ದರೆ ಮಾತ್ರ ಈ ತಂದೆ ತಾಯಿ ಬೇಕೋದು ಇಲ್ಲೇ ಇಲ್ಲ ನಿತ್ಯತನು ಆದ್ದರಿಂದಾಗಿ ಅವನಿಗೆ ಯಾಕೆ ಅವತಾರ ಬೇಕು ತಂದೆ ತಾಯಿ ಇವರಿಗೆ ಸಂಬಂಧವೇ ಇಲ್ವಲ್ಲ ಅದಕ್ಕೆ ಆವಿರ್ಭವೇತ್ ಯೋಷಿ ದಿನೋಮಲೋತ್ಥ ತಥಾಪಿ ಮೋಹ ತಥಾ ಕೆಲವರಿಗೆ ಮೋಹನ ಮಾಡಬೇಕಾಗಿದೆ ಹೇಯ್ ನಮ್ಮ ತರ ಮೇಲೆ ದೇವರು ಅವನ ಎಲ್ಲ ಬರ್ತಾನೆ ಅವನಿಗೂ ಜನನ ಇದೆ ಅವನಿಗೂ ಈ ಕೊಳಕಿನಿಂದಾಗಿ ವೀರ್ಯ ಶೋಣಿತ ಸಂಪರ್ಕದಿಂದಾಗಿ ಅವನಿಗೆ ಶರೀರ ಬೆಳೆಯತ್ತೆ ಅದಕ್ಕೂ ಪರಿವರ್ತನೆ ಆಗುತ್ತೆ ಬೆಳವಣಿಗೆ ಇದೆ ಅಂದ್ರೆ ಕೊಳಕಿನ ಸಂಪರ್ಕ ದೇವರೂ ಇದೆ ಅವನಿಗೆ ದೋಷಿ ಅಂತ ಅನ್ನೋರು ಅನ್ನಬೇಕಲ್ವ ಅವೆಲ್ಲ ಅಂಗಲಿ ಎಂತನೋ ದೃಷ್ಟಿಯಲ್ಲಿ ಹೀಗೆಲ್ಲ ಮಾಡಿದ್ದಾನೆ ಯಾರ್ಯಾರೂ ಅಲ್ಲ ದೊಡ್ಡ ದೊಡ್ಡ ದಾರ್ಶನಿಕರು ಈ ರೀತಿಯಲ್ಲಿ ಮಾತಾಡೋದ್ರು ವಿಶಿಷ್ಟಾದ್ವೈತಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಪರಮಾತ್ಮನಿಗೆ ಮೂಲ ದೋಷ ಸಂಪರ್ಕ ಇಲ್ಲ ಆದರೆ ಇಲ್ಲಿ ಅವತಾರ ಮಾಡಿದಾಗೆ ಅವನಿಗೊಂದು ಮಾಯಾಮಯ ರೂಪ ಒಂದು ಬರುತ್ತೆ ಅದಕ್ಕೆ ರಕ್ತ ಎಲ್ಲ ಇದೆ ಅದಕ್ಕೆ ಬೆಳವಣಿಗೆ ಇದೆ ಅದು ಇದೆಲ್ಲ ಇದೆ ಈ ಕೃಷ್ಣಾಂದ ಇದೆ ಅಂತ ಅಬದ್ಧ ಮಾತಾಡಿ ತಮಸ್ಗು ಹೋಗೋದು ಬೇಡವೇನು ಹಾಗೆಲ್ಲ ಅವರವರ ಜೀವನಿಗೆ ಅವರವರ ಸಾಧನೆಯೂ ಆಗಬೇಕು ಇಲ್ಲಿ ಇಲ್ಲೇ ನಾವು ಹೇಳ ಸೃಷ್ಟಿಗೆ ತಂದಿದ್ದೆ ಏನಕ್ಕೆ ಸೃಷ್ಟಿಗೆ ತಂದಾಗ ಅವರವರು ಆ ರೀತಿಯಲ್ಲಿ ತಮ್ಮ ಒಳಗಡೆಯಲ್ಲೂ ಒಂದು ವಿಚಿತ್ರವಾದ ಹಠ ಇದೆ ಸ್ವಭಾವ ಅನ್ನುವ ಕೆಲವು ಹಠಗಳಿದ್ದಾವೆ ನೋಡಿದ್ಯಾ ಹೀಗಿದ್ದೇ ನೋಡು ಅದಕ್ಕೆ ನಾ ಹೇಳಿ ಸರಿ ಇದೆ ನೀವು ಈಗ ಮಾಡಬೇಕು ಆ ಹಠ ಮಾಡಿದಾಗಲೇ ಅವರ ಸ್ವರೂಪ ಬಲ್ತು ಒಡೆಯುತ್ತೆ ಇಲ್ಲಿ ಅಲ್ಲಿ ತನಕ ಒಡೆಯೋಲ್ಲ ಅದು ಪಕ್ವತ ಬರಬೇಕಾಗಿದ್ದರೆ ಅದಕ್ಕೆ ಈ ಕಾವು ಕೊಡಬೇಕು ಆ ತಿಳಿವಳಿಕೆಗೆ ಇವನ್ನೆಲ್ಲ ಪರಮಾತ್ಮ ಮೋಸ ಮಾಡುವುದು ಅಂತಂದರೆ ಮೋಹ ಮಾಡ್ತಾನೆ ಅಂದರೆ ಭಗವಂತ ಮೋಸ ಮಾಡುವನು ವಂಚಕ ಅಂತ ಅರ್ಥ ಅಲ್ಲ ಅವರವರಿಗೇನು ಬೇಕೋ ಅದನ್ನು ಕೊಡ್ಲಿಕ್ಕೋಸ್ಕರ ಅಂತ ಇದು ನಿಜವಾದ ಅರ್ಥ ಇದು ಸ್ತ್ರೀ ಪುಂಪ್ರಸಂಗಾತ್ ಪರತೋಯತೋ ಹರಿ ಪ್ರಾದುರ್ಭವತ್ತೇಷವಿ ಮೋಹೋಹೇನ್ ಜನ ತೋ ಮರೋತ್ಥೋಯಂ ಇ ಸ್ವಮನ್ಯತೆ ಜನೋ ಶುಭ ಪೂರ್ಣಗುಣ ಏಕ ವಿಗ್ರಹ ಅಶುಭಃ ಅವರ ಅಯೋಗ್ಯದ ಸ್ವರೂಪದಲ್ಲೇ ಅಂತಹಂತಿದೆ ಅವರು ಅವರು ಮಾತ್ರ ಆ ರೀತಿಯಲ್ಲಿ ತಿಳ್ಕೊಳ್ತಾರೆ ಪೂರ್ಣ ಗುಣಾತ್ಮಕ ವಿಗ್ರಹ ಅವನ ವಿಗ್ರಹ ಅಂತಂದರೆ ಕಲ್ಲೋ ಮುನ್ನಿಂದೋ ಅಥವಾ ಪಾಂಚಭತಿಕವಾದವಲ್ಲ ಗುಣಾತ್ಮಕ ಶರೀರ ಶುದ್ಧಾನಂದೋರ್ ಸಂವಿಧ್ಯ ದಾಯವೀರ್ಯಾಧಿ ದೇಹಂ ಅಂತಹ ಶರೀರನಾದರೂ ಪರಮಾತ್ಮ ಅವನು ಹೀಗೆ ತಪ್ತಿಳ್ಕೊಳ್ಳೋರು ತಪ್ತಿಳ್ಕೊಳ್ತಾರೆ ಅದರಿಂದಾಗಿ ಒಳಗಡೆಯಲ್ಲಿರೋದು ಈ ಕ್ರಮದಿಂದಾಗಿ ರಹಸ್ಯಾನು ತಿಳಿಸಿಕೊಟ್ಟರು ದ್ವೀಪೇ ಭಗಿನ್ಯಾಸ್ತು ಯಮಸ್ ವಿಶ್ವಕೃತ್ ಪ್ರಕಾಶತೆ ಜ್ಞಾನವರೀಚಿ ಮಂಡಲ ಪ್ರಭಾಷಯನ್ ಅಂಡಬಹಸ್ತಂತಹ ಸಹಸ್ರಲಕ್ಷ ಆ ಕಾಲಕ್ಕೆ ಪರಾಚರಿಯರಿಗೆ ಸತ್ಯವತೀ ಅವತಾರ ಮಾಡ್ತೀನಿ ಅಂತ ಅಷ್ಟೇ ಪರಮಾತ್ಮ ಅದರಾಜ ಸ್ವಾಮಿಗಳವರು ಸ್ವಲ್ಪ ಇಲ್ಲೆಲ್ಲ ಹೆಚ್ಚಿನ ವಿಚಾರಗಳನ್ನೆಲ್ಲ ತಿಳಿಸಿಕೊಡ್ತಾರೆ ಭಗವಂತ ಹೇಗಿದ್ದ ಅವತಾರ ಮಾಡಿದ್ ಮುಂದುವರ್ಕೋದು ಆದರೆ ಸತ್ಯವತೀ ದೇವಿಯರನ್ನ ಪರಮಾತ್ಮ ವಿವಾಹ ಮಾಡಿಕೊಂಡಿದ್ನೋ ಇಲ್ಲವೋ ಅದರ ಸ್ವಲ್ಪ ವಿವಾದ ಇದೆ ಆಚಾರ್ಯ ಏನೂ ಹೇಳ ವಿವಾಹ ಆಗಿದ್ದರೂ ಹೇಳಬೇಕಾಗಿತ್ತು ಹೇಳಬೇಕಾಗಿಲ್ಲ ಆಚಾರ್ಯ ಎಷ್ಟೋ ವಿಚಾರ ಹೇಳಿಲ್ಲ ಆ ಮೀನಿನ ಬಗ್ಗೆ ಹೇಳೇ ಇಲ್ಲ ಮೀನು ಅದ್ರಿಕೆ ಸತ್ಯವತಿ ದೇವಿ ಯಾರು ಅಂತ ಹೇಳೇ ಇಲ್ಲ ಅವರ ಬಗ್ಗೆ ಕಾಲಾಂತರ ಪ್ರಸಂಗಾಂತರದಲ್ಲೇ ಹೇಳ್ತಾರೆ ಈಗೆಲ್ಲ ಇದೆ ಎಲ್ಲ ಹೇಳಲೇಬೇಕು ಅಂತಿಲ್ಲ ಎಲ್ಲಿ ವಿವಾದ ಇದೆ ಅದನ್ನು ಮಾತ್ರ ಹೇಳಿದರೂ ಸಾಕು ಅದರ ಹಿನ್ನೆಲೆಯಲ್ಲಿ ಹೆಚ್ಚಿನ ಅಂಶ ಬೇರೆ ಭಾದ್ರಾಯಿ ದೇವರೇ ಹೇಳಿದ್ದನ್ನೆಲ್ಲ ನಾವು ತಗೊಳ್ಬೇಕಾಗುತ್ತೆ ಅಲ್ಲಿ ದೊಡ್ಡ ಚರ್ಚೆ ನಡೀತಾರೆ ಮಹಾಭಾರತದಲ್ಲಿ ಅವರು ಪ್ರಕ್ಷಿಪ್ತ ಭಾಗ ಅಂತ ಹಾಕಿದ್ದಾರೆ ಇವಾಗ ಬ್ರಾಕೆಟ್ ಹಾಕಿ ಮುದ್ರಣ ಮಾಡಿದ್ದಾರೆ ಟಿ ಆರ್ ಕೃಷ್ಣಾಚಾರ್ಯ ಮುದ್ರಣ ಮಾಡಿದ್ದರಲ್ಲಿ ಕಂಸ ಹಾಕಿಬಿಡ್ತಾರೆ ಅದಕ್ಕೆ ಕಂಸ ಅಂದರೆ ಬ್ರಾಕೆಟ್ ಅದನ್ನು ಹಾಕಿ ಪ್ರಕ್ಷಿಪ್ತ ಭಾಗ ಅಂತ ಮುದ್ರಣ ಮಾಡೋದು ಇದೆ ಆದರೆ ವಾದರಾಯಿ ಸ್ವಾಮಿಗಳವರು ಅದನ್ನು ಉಲ್ಲೇಖ ಮಾಡ್ತಾರೆ ತಮ್ಮ ಈ ತಾತ್ಪರೆಯ ಭಾವಪ್ರಕಾಶಿಕೆಯಲ್ಲಿ ಆ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡ್ತಾರೆ ಅಲ್ಲಿ ಆ ಚರಿತ್ರೆ ಇದೆ ಇಲ್ಲದೆ ಇದ್ದರೆ ಹೊನ್ನಾಣಿಕೆಯೂ ಭಾರತದ ಚರಿತ್ರೆ ಹೊನ್ನಾಣಿಕೆ ಆಗೋಲ್ಲ ಅಲ್ಲಿ ಏನು ಬಂದಿದ್ದ ಪ್ರಸಂಗ ಸತ್ಯವತಿ ದೇವಿಯರನ್ನು ಇವರು ಭೇಟಿ ಮಾಡಿದ್ದು ಸ್ವಲ್ಪ ಚಂದ ಚಿತ್ರಣ ಮಾಡಿದ್ದಾರೆ ಅವಳು ದೋಣಿ ಹೊಣಿತಾ ಇರ್ತಾಳೆ ಅಂತ ಕೂಡ ಅದನ್ನು ಆಚಾರ ತೋರಿಸಿಕೊಡ್ತಾರೆ ಅದನ್ನು ಉತ್ತಾರೆಯಂತೀಮ್ ಅಥತತ್ರ ವಿಷ್ಣು ಉತ್ತಾರಯಂತೀಮ್ ಎತ್ತಿ ದಾಟಿಸುವುದು ಉತ್ತಾರಣ ಮಾಡೋದು ಅಂತಂದ್ರೆ ದಾಟಿಸುವುದು ಅಂತರ್ಥ ಅಂದರೆ ನದಿಯ ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ದಾಟಿಸ್ತಾ ಇದ್ದಾಳೆ ಅಲ್ಲಿ ಅಂತ ಇಷ್ಟಿದ್ದಾಳೆ ಆ ಕೆಲಸ ಮಾಡುತ್ತಿದ್ದು ನಿಜ ಅದು ವಿಚಿತ್ರ ಅಂದ್ರೆ ಸಾವಿರ ಜನದ ದೋಣಿಯನ್ನು ಹೊಡಿತಾ ಇದ್ರು ಅಂತ ಪುರಾಣ ಹೇಳುತ್ತೆ ಚರಿತ್ರಗಳಲ್ಲಿ ಸಾವಿರ ಜನರ ದೋಣಿಯನ್ನು ಎಷ್ಟು ದೊಡ್ಡದಿರಬೇಕು ಅದು ನದಿ ಪಾತ್ರ ಅವತ್ತಿ ಎಷ್ಟು ದೊಡ್ಡದಿರಬೇಕು ಅದು ಯಾವ ಭಾಗವು ಅಲ್ಲಿ ಒಂದು ಇನ್ನೊಂದು ಕಡೆಗೆ ದಾಟಿಸ್ತಾ ಇದ್ದು ಆ ಹತ್ತಿಗೆ ಪರಾಶಯದ ವಿಷಯಗಳು ಅಲ್ಲಿಗೆ ಹೋಗ್ತಾನೆ ನೋಡಿ ಮಾ ಕಡೆಗೆ ಹೋಗಬೇಕು ದಾಟಿ ಹುಡುಗಿ ಜೋರಿದ್ದಂತೆ ಮಾತಾಡಿದ್ರಂತೆ ಇಲ್ಲ ಸ್ವಾಮಿ ಅದಕ್ಕೆ ಸಾವಿರ ಜನ ಬರಬೇಕು ಬಂದರೆ ಮಾತ್ರ ಆ ಭಾರ ತುಂಬ ಮಾತ್ರ ನಾ ಹೊಡಿತೇನೆ ಶಕ್ತಿ ಸಾಮರ್ಥ್ಯ ಎಷ್ಟು ಹಾಕಿದ್ದು ಆವಾಗ ಹೋಗಿ ತಮ್ಮ ಕಮಂಡು ಒಂದು ಕಡೆ ಇಟ್ಟರಂತೆ ಜನ ಕೂತರೆ ಎಷ್ಟು ಕುಗ್ಗಬೇಕು ಅದರೊಂದು ಪರಿವರ್ತನೆ ಆಗ್ತಿತ್ತಲ್ಲ ಆ ಪರಿವರ್ತನೆ ಆಯ್ತು ಆಶ್ಚರ್ಯ ಆಯಿತು ಹುಡುಗಿಗೆ ಇನ್ನೊಂದು ಕಡೆ ಹೋಗಿ ತಾವು ಕೂತು ಸಾವಿರ ಜನ ಕೂತರೆ ಎಷ್ಟು ತೂಕ ಬಂತು ಅಷ್ಟು ಬಂತಲ್ಲ ಹೊರಡೋಣ ಕರ್ಕೊಂಡು ಹೋಗ್ತಾ ಇರಬೇಕಾಗಿದ್ದರೆ ಸ್ವಲ್ಪ ಅವಳಿಗೆ ನಾಚಿಕೆ ಆಗುವಂತೆ ವರ್ತನೆ ಮಾಡಿದ್ರಂಥದ್ದು ಯಾಕೆ ಹೀಗೆ ನೋಡ್ತೇರಿ ನನ್ನನ್ನು ಯಾಕೆ ಈ ಪ್ರೇಮ ದೃಷ್ಟಿಯಿಂದ ನೋಡ್ತೀರಿ ಅವಾಗ ಅವಳಿಗೆ ಪೂರ್ವಜನರನ್ನು ಸಂಸ್ಕಾರವನ್ನು ನೆನಪಿಸಿಕೊಡ್ತಾರೆ ನೀನು ಯಾರು ಗೊತ್ತಾಯ್ತಾ ನೀನು ಹಚ್ಚೋದೆ ಹೀಗೆ ಬಂದಿದ್ದಿ ಹೀಗೀಗಾಯಿತು ಅಂತ ಆಗ ಅರ್ಥ ಆಗುತ್ತೆ ನಮಸ್ಕಾರ ಮಾಡ್ತಾಳೆ ಅವಳಿಗೆ ಆಗ ಒಂದು ದ್ವೀಪಕ್ಕೆ ಹೊಡೆಯುತ್ತಾರೆ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗೋದಕ್ಕೆ ದ್ವೀಪಾಯನ ಅಂತ ಹೆಸರಿದೆ ಅದನ್ನು ದ್ವೀಪಾಯನ ಅಂತ ಆಚಾರಿ ಈ ಮಧ್ಯದಲ್ಲಿ ಅದನ್ನು ಹೇಳಿಲ್ಲ ದ್ವೀಪದಲ್ಲಿಂದು ಮುಂದೆ ಹೇಳ್ತಾರೆ ಅದನ್ನು ಅಂದ್ರೆ ಆಕ್ರಮದಿಂದಾಗಿ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಿರ್ಜನ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ ಆ ನದಿಯಲ್ಲೇ ಒಂದು ನಡುಗಡ್ಡೆ ಅಲ್ಲಿ ಯಾರೂ ಇಲ್ಲ ಅಂತಹ ಕರ್ಕೊಂಡು ಹೋಗಿ ನೀಹಾರವನ್ನು ಸೃಷ್ಟಿ ಮಾಡುತ್ತಾರೆ ನೀಹಾರ ಅಂತಂದರೆ ಮಂಜುಗಡ್ಡೆಯನ್ನ ಇಲ್ಲಿ ಏನು ನಡೆಯುವುದು ಹೊರಗಡೆಗೆಯನ್ನು ಕಾಣಬಾರ ಆ ರೀತಿಯಲ್ಲಿ ಮಂಜುಗಡ್ಡೆಯನ್ನು ಸೃಷ್ಟಿ ಮಾಡಿದ್ದಾರೆ ಸಾಧಾರಣ ದೇವರಾಯನ ದುರ್ಗಕ್ಕೆ ಹೋದವರು ಗೊತ್ತಿರುತ್ತೆ ನಾವು ಕೆಳಗಡೆನೆ ಬೆಟ್ಟದ ಕೆಳಗಡೆ ಹೋಗ್ತಾ ಇದ್ದಾರೆ ಮಂಜುಗಡ್ಡೆ ಬಂದ್ಬಿಡ್ತು ಅಂದ್ರೆ ಪಕ್ಕದಲ್ಲಿ ಏನ್ ನಡೀತಾ ಒಂದು ಬೀದಿಯಿಂದ ಇನ್ನೊಂದು ಬೀದಿಗೆ ಏನು ನಡೀತಾ ಇದೆ ಗೊತ್ತಾಗಲ್ಲ ಕಟ್ಟಡದ ಮೇಲೆ ಬಂದ್ಬಿಡ್ತು ಅಂದ್ರೆ ಅಲ್ಲಿ ಗೊತ್ತಾಗಲ್ಲ ಹಾಗೊಂದು ತಮ್ಮ ತಪಶಕ್ತಿಯಿಂದಾಗಿ ಯೋಗ ಶಕ್ತಿಯಿಂದಾಗಿ ನೀಹಾರವನ್ನು ನದಿಯ ಮಧ್ಯದಲ್ಲಿ ದ್ವೀಪದಲ್ಲಿ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿದಾಗ ಅಲ್ಲಿ ಕೆಲವು ರಹಸ್ಯ ವಿಚಾರಗಳು ನಡೀತಾರೆ ಇದೆಲ್ಲರೂ ಒಪ್ತಾರೆ ಇನ್ನು ಮುಂದಿಂದು ಆ ಕಾಲಕ್ಕೆ ಕನ್ಯೆ ಆದರೆ ನಿನ್ನನ್ನು ನಾನು ಹೇಗೆ ಸ್ವೀಕಾರ ಮಾಡಲಿ ಸ್ವೀಕಾರ ಮಾಡಿದೆ ನಾನು ಸಂಪರ್ಕ ಮಾಡೋ ಹಾಗಿಲ್ಲ ಹೇಗೆ ಸ್ವೀಕಾರ ಮಾಡಲಿ ಅಂತ ಆ ಕಾಲಕ್ಕೆ ಕೇಳೋಣ ಅವಳು ಮತ್ತೆ ಯಾವುದೋ ಬೆಸ್ತರ ಹುಡುಗಿ ಅಲ್ಲ ಅನ್ನೋದಕ್ಕೆ ಭಗವಂತ ತೋರಿಸಿಕೊಟ್ಟ ಬೆಸ್ತರ ಹುಡುಗಿ ಅಲ್ಲಾಡು ವಾಸವಿ ಬಸುವಿನ ಮಗಳು ಕ್ಷತ್ರಿಯ ಕನ್ಯೆಯಾದ್ದರಿಂದಾಗಿ ಒಬ್ಬ ಪಿತೃಗಳ ಮಾನಸೀ ಕನ್ಯಾ ಶಾಪದಿಂದ ಹೀಗೆ ಅವತಾರ ಮಾಡಿದ್ದಾರೆ ಸ್ವರೂಪ ಏನು ಅಂತ ತಿಳಿಸಿಕೊಟ್ಟು ಇಲ್ಲಿ ಕ್ಷತ್ರಿಯನ ಪುತ್ರಿ ಅವಳ ಮತ್ಸ್ಯ ದೇಶಾಧಿಪತಿ ವಸುರಾಜನ ಉಪರಿಚರ ವಸುವಿನ ಪುತ್ರಿ ಹೀಗಾಗಿ ಅವಳು ಯಾವುದೋ ದಾಶನ ಮಗಳಲ್ಲ ಅಲ್ಲಿ ವರ್ಧಿತವಳಷ್ಟೆ ಅಲ್ಲಿ ಬೆಳೆದವಳಷ್ಟೆ ಬೆಳೆದಿದ್ದು ಕೂಡ ಆಚಾರ್ಯ ಹೇಳಿಲ್ಲ ಅದನ್ನ ಬೇರೆ ಕಡೆಯಲ್ಲಿದೆ ಶುದ್ಧವಾದ ಆಹಾರ ಕ್ರಮದಲ್ಲಿ ಸಂಸ್ಕಾರ ಲೋಪ ಆಗಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟು ಅದು ಪುರಾಣಾಂತರದಲ್ಲಿದೆ ಇದರ ಮೇಲೆ ಅವಳು ಪಾಣಿಗ್ರಹಣ ಹ್ಯಾಕ್ ಆಗಬೇಕು ಯಾರನ್ನ ಒಪ್ಸೋಳ್ಬೇಕಲ್ಲ ಹುಡುಗಿಯನ್ನು ಆಗ ಪಿತೃಗಳು ಬರ್ತಾರೆ ಪಿತೃಗಳು ಬಂದು ಉಪಾಯ ತಿಳಿಸಿಕೊಡ್ತಾರೆ ನೋಡ್ರಪ್ಪ ನಾವು ಶಾಪಗ್ರಸ್ತಳಾಗಿ ಬಂದಿದ್ದಾಳೆ ಅದರಿಂದಾಗಿ ನಾವು ಕನ್ಯಾ ಧಾರೆ ಎರೆದುಕೊಡ್ಲಿಕ್ಕಾಗಲ್ಲ ಧಾರೆ ಎರೆದುಕೊಡ್ಬೇಕಾಗಿದ್ದರೆ ವಸುವನ್ನೇ ಕರೆಸಬೇಕು ಅಂತ ಉಪರಿಚರ ವಸುವನ್ನು ಕರೆಸ್ತಾನೆ ಅಲ್ಲಿಗೆ ಆತ ಬಂದು ಮುಹೂರ್ತ ಲಗ್ನ ಎಲ್ಲ ಮಹಾಭಾರತದಲ್ಲಿ ಆ ಕ್ರಮದಲ್ಲಿ ಆ ಮುಹೂರ್ತದಲ್ಲಿ ವಿವಾಹ ನಡೆಯುತ್ತೆ ವಿವಾಹ ಅಂತಂದ್ರೆ ಗೌಜಿ ಗದ್ದಲ ಚಪ್ರ ಹಾಕಬೇಕಲ್ಲೇನಿಲ್ವಲ್ಲ ಸಂಸ್ಕಾರ ಆಗ್ಬೇಕಷ್ಟೇ ಆಕ್ರೆ ಗೋತ್ರೋಚ್ಚಾರ ಪುರಸ್ಸರಾದ ಕ್ರಮದಿಂದಾಗಿ ಸಂಸ್ಕಾರ ಆಗಬೇಕು ಯಮುನಾ ನದಿ ತೀರದಲ್ಲಿ ದೊಡ್ಡ ದೊಡ್ಡ ವಿಶ್ವರಾಮನಿಗಳು ಈ ಕಡೆ ವಸಿಷ್ಠರು ಬಂದಿದ್ದಾರೆ ಪರಾಶರ ತಾತಂದ್ಯರು ಈ ಕಡೆಯಲ್ಲಿ ಉಪರಿಚರ ವಸು ಇವರು ದಾರಿ ಎರೆದುಕೊಡೋಣ ಅವರು ಸ್ವೀಕಾರ ಮಾಡೋಣ ಇಷ್ಟು ನಡೆಯುತ್ತೆ ಪ್ರಕರಣ ಇಷ್ಟಾದ ಮೇಲೆ ಇವರೆಲ್ಲರೂ ಹೋದ್ಮೇಲೆ ದಟ್ಟಣೆಯ ಮಂಜಿನಲ್ಲಿ ಅವರು ಸಂಪರ್ಕ ಮಾಡ್ತಾರೆ ಆಗ ನಮ್ಮ ಸ್ವಾಮಿಯನ್ನು ಸಂಪರ್ಕ ಮಾಡಿದ್ದ ತತ್ ಕಾಲಕ್ಕೆ ವೀರ್ಯಪ್ರಸಾರ ಆಗ್ತಿರ್ಲಿಕ್ಕೇ ಅವರಿಬ್ಬರು ಪ್ರಾರ್ಥನೆಗೆ ಹೋಗ್ಬಿಟ್ಟು ತತ್ಕಾಲಕ್ಕೆ ಹೊರಗೆ ಬರ್ತಾರೆ ಅಗಣ್ಯ ದಿವ್ಯೋರು ಗುಣಾನ ಮಹಾಪ್ರಭು ದ್ವೀಪೇ ಭಗಿನ್ಯಾಸ್ತು ಯಮಸ್ಸೆ ವಿಶ್ವಕೃತ್ ಯಮುನಾ ನದಿಯ ದ್ವೀಪದಲ್ಲಿ ವಿಶ್ವಕೃತ್ ಪ್ರಕಾಶತೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವವನು ಅಲ್ಲಿ ಪ್ರಕಾಶಿತನಾದ ಹಾಗೆ ಜ್ಞಾನ ಮರೀಚಿ ಮಂಡಲ ಸೂರ್ಯನಂತೆ ಹೊಳಂದಂತೆ ವಿಜ್ಞಾನ ರೋಚಿ ಮರೀಚಿ ಕಿರಣ ಜ್ಞಾನಗಳ ಕಿರಣ ಸೂಸ್ತಾ ಇದೆ ತಾನು ಬರ್ತಾನೆ ಪರಮಾತ್ಮ ಪ್ರಭಾಸಿಯನ್ನು ಅಂಡವಹಿಸಿ ತಥಾಂತಹ ಈ ಸೂರ್ಯನಿಗೆ ಬ್ರಹ್ಮಾಂಡದ ಒಳಗಡೆಯಲ್ಲಿ ಕೆಲವು ಜಾಗಕ್ಕೆ ಮಾತ್ರ ಬೆಳಕು ಕೊಡುವ ಶಕ್ತಿ ಇದೆ ಈ ಪರಮಾತ್ಮ ಹೇಗಿದ್ದಾನೆ ಎಂದರೆ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿ ತನ್ನ ಜ್ಞಾನದ ಕಿರಣಗಳನ್ನು ಚಾಚುತ್ತಾ ಇದ್ದಾನೆ ಎಲ್ಲ ಕಡೆಯಲ್ಲಿ ಕತ್ತಲೆ ಹುಟ್ಟು ಬಿಡಬೇಕು ಅಜ್ಞಾನಕ್ಕೆ ಕತ್ತಲೆ ಆ ರೀತಿಯಲ್ಲಿ ತಾನು ಅವತಾರ ಮಾಡಿ ಸಮಸ್ತ ದೋಷ ಅತಿ ವಿಗ್ರಹ ಯಾವ ದೋಷವೂ ಇಲ್ಲ ಅವನಿಗೆ ದೂರ ಆಗಿ ದೋಷಗಳು ಅಂಥವನೇ ಎಲ್ಲಿ ಭಗವಂತ ಆಗಿರೋನು ಹೇಗಿದ್ದಾನೆ ಪರಮಾತ್ಮ ಅದನ್ನ ಸಹಸ್ರ ಲಕ್ಷಾಧ ಭಾನು ದಿತಿ ನೋಡೋರಿಗೆ ಒಬ್ಬೊಬ್ಬರಿಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕು ಹಾಗಿದ್ದಾನೆ ಸಹಸ್ರ ಸೂರ್ಯನನ್ನು ನೋಡುವ ಶಕ್ತಿ ಇದ್ದವರಿಗೆ ಅಟ್ ಕಾಣಿಸ್ತಾ ಇದ್ದಾನೆ ನೋಡುವವರಿಗೆ ಅಟ್ ಕಾಣಿಸ್ತಾ ಇದ್ದಾನೆ ಆಕ್ರಮದಲ್ಲಿ ಕಾಣುವಂತಹ ಪರಮಾತ್ಮ ಅಗಣ್ಯ ದಿವ್ಯೋರು ಗುಣಾನವಹ ಗಣಿಸಿಲಿಕ್ಕೆ ಅಶಕ್ಯವಾದಂತಹ ಸಾಮಾನ್ಯ ನಾವು ಈ ಗುಣಗಳಲ್ಲ ಆ ಗುಣಗಳೇ ಬೇರೆ ಆ ಜಾತಿನೇ ಬೇರೆ ಅಂತಹ ಗುಣಗಳಿಗೆ ಅರ್ಣವದಂತೆ ಇರತಕ್ಕಂತಹ ನಮ್ಮ ಸಮಸ್ತ ವಿದ್ಯಾಧಿಪಿತರು ಜಗದ್ಗುರು ಎಲ್ಲ ವಿದ್ಯೆಯ ಅಧಿಪತಿ ಅದಕ್ಕೆ ಅವನು ಜಗದ್ ಗುರು ಗುರುವೂಣಾಂ ಪ್ರಭವಶಾಸ್ತ್ರಾಳಂ ಪಾಧರಾಯಣ ಎಲ್ಲರಿಗೂ ತತ್ವೋಪದೇಶ ಮಾಡುವವನು ಅನಂತ ಶಕ್ತ ಜಗದೀಶ್ವರೇಶ್ವರ ಅನಂತ ಶಕ್ತಿ ಸಂಪನ್ನ ಜಗದೀಶ್ವರರು ಯಾರೋ ಬ್ರಹ್ಮವಾಯುವಾದಿಗಳು ಅವ್ರಿಗೂ ಈಶ್ವರ ಅವ್ರಿಗೂ ಒಡೆಯ ಅವ್ರಿಗೂ ತತ್ವಜ್ಞಾನ ಕೊಟ್ಟವನು ಮಹಾಭಾರತ ರಚನೆ ಮಾಡಿ ಬ್ರಹ್ಮಸೂತ್ರ ರಚನೆ ಮಾಡಿ ಅವ್ರಿಗೂ ಹೆಚ್ಚಿನ ತಿಳುವಳಿಕೆ ಕೊಟ್ಟಂತೆ ಹಾಗೆ ಎಂತಹ ಅತ್ಯದ್ಭುತವಾದ ಭಗವದ್ ರೂಪ ಅಲ್ಲಿ ಪ್ರಾಕಟ್ಯ ಭಗವಂತ ಆ ರೀತಿಯಲ್ಲಿ ಇರುವವನು ಸಮಸ್ತ ದೋಷಾತಿಗ್ರಹ ಶುಭ ಪರಕರ್ಣ ರಕ್ತಪಾದ್ರಹ ಚಕ್ರೇಖ ರವಿ ಕರ ವರಗೌರಂ ಚರ್ಮ ಚೈನಂ ವದಾನಃ ತಟಿ ತಮಲ ಜಟ ಸಂದೀಪ್ತ ಚೂಡ ದ ಹೀಗಿದ್ದಾನೆ ಇದು ವೇದಿವ್ಯಾಸ್ತೆಯ ಗದ್ಯದಲ್ಲಿ ಇದನ್ನೆಲ್ಲ ಹಾಗೆ ಯೋಜನೆ ಮಾಡಿದ್ದಾರೆ ಸಪ್ತಮ ಸರ್ಗದಲ್ಲಿ ಪಂಡಿತಾಚ್ಯರು ಇದನ್ನು ಹಾಗೆ ಉಲ್ಲೇಖ ಮಾಡಿದ್ದಾರೆ ಶುಭ ಮರಕತ ವರ್ಣ ಮರಕತ ಮಣಿ ಅಂತಂದರೆ ಪಚ್ಚೆ ಪಚ್ಚೆ ತುಂಬ ತಿಳಿಯಾದ ಬಿಟ್ಟರೆ ಯಾವ ಬಣ್ಣ ಇರುತ್ತಲ್ಲ ಆ ತರಹದ ಸ್ವಲ್ಪ ನೀರಿ ಹಸಿರು ಛಾಯೆ ಇರುವಂತಹ ತನ್ನ ಅದ್ಭುತ ರೂಪ ನದಿಕೆ ಹಿಂದೆ ಹೇಳಿದ್ದೆ ಆ ರೀತಿಯಲ್ಲಿ ರೂಪ ಅಂತಂದರೆ ಯಾವ್ದು ನೋಡಬಹುದು ತಿಳಿಯಾದ ಪಚ್ಚೆ ವಿಗ್ರಹ ಇದ್ದರೆ ನೋಡಿ ಪಚ್ಚೆ ಮಣಿ ಯಾರನ್ನ ನೋಡಿದರೆ ಅದು ನೋಡಿ ತಿಳಿಯಾಗಿರಬೇಕು ಅದರಲ್ಲಿ ಘನವರ್ಣ ಇರಬಾರ್ದು ಡಾರ್ಕ್ ಆಗಿರಬಾರ್ದು ಅಥವಾ ಈ ಬೆಳ್ಳಿ ವಿಗ್ರಹ ಹಳೇ ಬೆಳ್ಳಿ ವಿಗ್ರಹಗಳನ್ನು ನೋಡಿದರೆ ಶುಭ್ರವಾದ ಬೆಳ್ಳಿ ವಿಗ್ರಹದಲ್ಲಿ ಸ್ವಲ್ಪ ಕಪ್ಪು ಛಾಯೆ ಇರುತ್ತೆ ಸ್ವಲ್ಪ ನೀಲಿ ಛಾಯೆ ಇರುತ್ತಲ್ಲಿ ಅದು ಹೇಗೆ ಇರುತ್ತೋ ಹಾಗಿದ್ದಾನೆ ಅಂತ ಊಹೆ ಮಾಡಬಹುದು ಇದೆಲ್ಲ ಪ್ರಾಕೃತ ವರ್ಣಗಳೇ ನಾವು ಪೂರ್ಣ ಸಿಗೋಲ್ಲ ದೇವರು ನೋಡಿದ್ಮೇಲೆ ಪೂರ್ಣ ಅರ್ಥ ಆಗ್ಬೋದು ಆದರೆ ಇದನ್ನು ನೋಡಿ ಸ್ವಲ್ಪನಾರು ಊಹೆ ಮಾಡಬಹುದು ಕಪ್ಪು ಅಂತ ಈ ಆಂಧ್ರದವರು ಮೈ ಬೆಂಟ್ ಬೆಳಿತಾರೋ ಆ ಬಣ್ಣ ಇರಲಿಲ್ಲ ಅದಲ್ಲ ಅಷ್ಟು ಮಾತ್ರ ಸತ್ಯ ಹೀಗಾಗಿ ಅದನ್ನು ಶುಭ ಮರಕತ ವರ್ಣಃ ಬರೀ ಶುಭ ಮರಕತ ವರ್ಣಃ ರಕ್ತ ಪಾದ ಅಬ್ಜ ನೇತ್ರ ಅಧರ ಕರ ನಖ ರಸನ ಇವೆಲ್ಲ ನಾಲಿಗೆಯ ತುದಿಯಾಗಿ ಕೆಂಪಾದ ಬಣ್ಣ ಇವರಲ್ಲಿ ಈ ಕೆಲವು ಪ್ರಾಣಿಗಳು ಹುಟ್ಟಿದಾಗ ಮಕ್ಕಳು ಹುಟ್ಟಿದಾಗ ಕೆಲವು ಆ ಬಣ್ಣ ಇರುತ್ತಲ್ಲ ಆಮೇಲೆ ಆಮೇಲೆ ತಿಳಿಯಾಗಿ ಬಿಡುತ್ತೆ ಅದು ಬಣ್ಣ ಬದಲಾಗಿ ಹೋಗುತ್ತೆ ಇದು ಹಾಗಿರಲ್ಲ ರಕ್ತ ಕೆಂಪಾಗಿರುವಂತಹ ಪಾದ ಕಮಲ ಕಣ್ಣುಗಳು ಅಧರ ಅಂತಂದ್ರೆ ತುಟಿಗಳು ಕೈಯ ವೇಲ್ಭಾಗ ಅದರಂತೆ ನಖ ಉಗುರುಗಳು ಅದು ಕೆಂಪಾಗಿರಬೇಕು ಅಲ್ಲಿ ರಕ್ತ ಜಾಸ್ತಿ ಇರಲಿಲ್ಲ ಅಂದ್ರೆ ಬಿಡಿಸಿಕೊಳ್ಳುತ್ತೆ ಅಷ್ಟೇ ನಮಗೆಲ್ಲ ನನಗೆ ಹಾಗೆಲ್ಲ ರಕ್ತ ಹಿಟ್ಟಿನಿಂದ ಸಹಜವಾದ ವರ್ಣ ಆದ್ರಿಂದ ಕರ ನಖ ರಸನಾಗ್ರ ನಾಲಿಗೆ ತು ಇವೆಲ್ಲ ಕೆಂಪಾಗಿರುವಂತಹದ್ದು ಚಕ್ರ ಶಂಖಾಬ್ಜ ರೇಖಾ ಕೈ ತುಂಬ ಚಕ್ರ ಶಂಖ ಕಮಲ ಇವುಗಳ ರೇಖೆಗಳೇ ಕೈ ತುಂಬ ಕಾಣ್ತಾ ಇದ್ದಾರೆ ರವಿಕರ ವರಗೌರಂ ಪರಮಾತ್ಮ ಹೇಳಿದ್ದಾರೆ ಒಳ್ಳೆ ಬೆಳ್ಳಗಿರ್ತಕ್ಕಂತಹ ಚರ್ಮವನ್ನು ಬಿಳಿ ಅಂತಂದ್ರೆ ಬಿಳಿ ಮತ್ತು ಸ್ವಲ್ಪ ಈ ಅದು ಸೂರ್ಯನ ಕಿರಣ ಬಿದ್ದರೆ ಯಾವ ಸ್ವಲ್ಪ ಹಳದಿ ಛಾಯೆ ಇರುವಂತಹ ಬಿಳಿ ಬಣ್ಣ ಬೀಳುತ್ತೆ ಅದಕ್ಕೆ ಭಾಸ್ವರ ಶುಕ್ಲ ಅಂತ ಹೋಗ್ತಾರೆ ಹಳದಿ ಛಾಯೆ ಇರುತ್ತೆ ಬಿಸಿಲು ಬಿದ್ದರೆ ಯಾವ ಬಣ್ಣ ಇರುತ್ತೆ ಗೋಡೆ ಮೇಲೆ ಬಿಸಿಲು ಬಿದ್ದರೆ ಬಿಳಿ ಗೋಡೆ ಮೇಲೆ ಬಿಸಿಲು ಬಿದ್ದರೆ ಹಳದಿ ಕಾಣುವಂಗೆ ಸ್ವಲ್ಪ ಆ ರೀತಿಯಲ್ಲಿ ರವಿಕರ ರವಿಯ ಕರ ಅಂತಂದರೆ ಸೂರ್ಯನ ಕರ ಕಿರಣಗಳು ಅದರಂತೆ ಗೌರಂ ಬಿಳುಪಾಗಿರುವಂತಹ ಚರ್ಮ ಚೈಣಂ ಅದು ಚ ಏಣಂ ಐಣ ಅಂತಂದ್ರೆ ಏಣ ಮೃಗಕ್ಕೆ ಸಂಬಂಧಪಟ್ಟಿತ್ತು ಅಂದರೆ ಕೃಷ್ಣಂಜನ ಕೃಷ್ಣ ಮೃಗ ಅದಕ್ಕೆ ಸಂಬಂಧಪಟ್ಟಂತಹ ಚರ್ಮವನ್ನ ವಸಾರಹ ಮೇಲೆ ಸುತ್ತು ಪರಮಾತ್ಮ ತಟಿದ ಅಮಲ ಜಟ ಚೂಡಂ ಈ ಕೂದಲು ಎಷ್ಟು ಹೊಳಿತಾ ಇದೆ ಅಂತಂದರೆ ಪರಮಾತ್ಮ ಕೂದಲು ಅದು ಮಿಂಚುಗಳು ತಟಿತು ಅದರಂತೆ ಶುಭ್ರವಾಗಿ ಹೊಡಿತಾ ಇರತಕ್ಕಂತಹ ಚೂಡ ತನ್ನ ಜಟಾಮಂಡಲವನ್ನ ತಾನು ಧಾರಣೆ ಮಾಡಿದ್ದಾನೆ ದಾನಃ ವಿಸ್ತೀರ್ಣ ವೃಕ್ಷಾ ವಿಶಾಲವಾದ ಎದೇ ಭಾಗ ಕಮಲಾಯ ತಕ್ಷ ಅರಳಿದ ದೊಡ್ಡ ದೊಡ್ಡ ಕಣ್ಣುಗಳು ಬೃಹತ್ ಭುಜ ದೊಡ್ಡ ದೊಡ್ಡ ಭುಜ ಭಾಗ ಈ ಭಾಗ ಎಲ್ಲ ಒಳಗೆ ಹೋಗಿ ಅದಾಗಿ ಇದಾಗಿ ಏನೂ ದೊಡ್ಡ ಭುಜ ಭಾಗ ಕಂಬು ಸಮಾನ ಕಂಡ ಈ ದೊಡ್ಡ ಶಂಕರ ಕೈಯಲ್ಲಿ ಹಿಡ್ಕೊಂಡು ಹೋಗುತ್ತಾ ಹಳೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೋಡಬಹುದು ಅದರ ಮೇಲ್ಭಾಗ ಹೇಗಿರುತ್ತಲ್ಲ ಆ ಭಾಗ ಹಾಗಿರ್ತಕ್ಕಂತಹ ಕಂಬಿನಂತೆ ಸಮಾನವಾದಂತಹ ಕಂಠ ಭಾಗ ಅಂದರೆ ಸ್ವಲ್ಪ ಹೀಗೆ ಬಗ್ಗೆ ಇರುತ್ತೆ ಈ ಭಾಗಕ್ಕೆ ಸ್ವಲ್ಪ ಕಮ್ಮಿಯಾಗಿ ಇಲ್ಲಿ ಸ್ವಲ್ಪ ಎತ್ತರ ಬಂದಿರುತ್ತೆ ಇಲ್ಲಿಗೆ ಇಲ್ಲಿಗೆ ಹೊಲಿಸಿದ್ರೆ ಸುಮ್ಮನೆ ಕುತ್ತಿಗೆ ಏಕ ಪ್ರಕ್ರಿ ನೆಟ್ಟುಗಳು ನಿಂತ ಹಾಗಾಗಿರೋದು ಒಂಟೆ ತರ ಶುದ್ಧ ಹಾಗೆಲ್ಲ ಇರೋಲ್ಲ ಸ್ವಲ್ಪ ಇರುತ್ತೆ ಸ್ವಲ್ಪ ಈ ಕಡೆಗೆ ಅದೇನಾಗಿರುತ್ತೆ ಆ ಕಡೆಗೆ ಈ ಕಡೆಗೆ ಇಲ್ಲಿ ಉಬ್ಬಿ ಬಂದಿರುತ್ತೆ ಕೆಳಭಾಗ ಸ್ವಲ್ಪ ಉಬ್ಬಿರುತ್ತೆ ಅಲ್ಲಿ ರೇಖೆಗಳಿರುತ್ತೆ ಶಂಖದ ಮೇನ್ ಭಾಗದಲ್ಲಿ ಹಾಗಿರುತ್ತೆ ಆ ತರಹದಲ್ಲಿ ಇಲ್ಲೂ ಇರಬೇಕು ಅದರಂತೇನೆ ಸಮಸ್ತ ವೇದಾನುಮುಖ ಸಮ ಅನಂತ ವೇದಗಳನ್ನೇ ಮುಖದಿಂದ ಬರ್ತಿರಲಿಕ್ಕೇನೆ ಬಾಯಿ ಬಿಟ್ಟ ಅಂತಂದ್ರೆ ವೇದಧ್ವನಿನ ಹಾಗೆ ಕೇಳ್ತಾ ಇದೆ ವೇದಗಳನ್ನ ಹೊರಗೆ ಬರ್ತಾ ಇರಬೇಕು ಅದು ಅನಂತ ಚಂದ್ರಾಧಿಕ ಕಾಂತಿ ಸನ್ಮುಖ ಅನಂತ ಚಂದ್ರರನ್ನು ಒಟ್ಟಿಗೆ ಸೇರಿಸಿಬಿಟ್ರೆ ಏನು ಕಾಂತಿ ಬರಬಹುದು ಅಷ್ಟು ಕಾಂತಿ ಸೂಸ್ತಾ ಇದೆ ಅದರಲ್ಲಿ ಚಿಮ್ಮ ಬರ್ತಾ ಇದೆ ಭಗವಂತನ ಮುಖ ಆ ಮಂಡ ಮುಖಮಂಡಲ ಆಗಿರೋಣ ಪ್ರಬೋಧ ಮುದ್ರಾಭಯದೋರ್ ಹೇಗಿದ್ದಾನಂತೆ ಬರ್ತರ್ಲಿಕ್ಕಿ ಅವರಿಗೆ ದರ್ಶನ ಕೊಟ್ಟ ರೂಪವೇ ಹಾಗೆ ಪ್ರಬೋಧ ಮುದ್ರ ತತ್ವಜ್ಞಾನವನ್ನು ಪ್ರಚೋದನೆ ಮಾಡ್ತೇನೆ ಅಂತ ತೋರಿಸ್ತಾ ಇದ್ದಾನೆ ಅದರಂತೆ ಆಭಯ ಮುದ್ರೆಯನ್ನು ತೋರಿಸ್ತಾ ಇದ್ದೀನಿ ಏನು ಹೆದರಬೇಡ್ರಿ ತತ್ವಜ್ಞಾನವನ್ನು ಕೊಟ್ಟು ನಿಮಗೆ ಭೀತಿಯನ್ನೆಲ್ಲ ಕಳಿತೇನೆ ಅಂತ ಆ ಎರಡು ಮುದ್ರೆಯಲ್ಲಿ ಅದಕ್ಕೆ ಬಾದರಾಯಣ ಅಂತ ಕೂಗುವುದು ಬಾ ಬಭಯೋರ ಭೇದ ವಾ ಅಂತಂದರೆ ಜ್ಞಾನ ಮುದ್ರ ಜ್ಞಾನ ತತ್ವಜ್ಞಾನ ಅದನ್ನು ಚಿಹ್ನೆ ವಾ ಅದರ ಅಂತಂದರೆ ದರ ಅಂದರೆ ಭಯ ಅದರ ಹೆದರಬೇಡ್ರಿ ವಾ ಅದರ ಎರಡಕ್ಕೂ ಕೂಡ ಅದರಿಂದ ವಾದರಾಯಣ ಅದು ಬಾದರಾಯಣ ಆಗಿದೆ ಅಂತ ಬದರಿ ವೃಕ್ಷವನ್ನ ಮನೆ ಮಾಡಿಕೊಂಡು ಕೂತಿದ್ದಾನೆ ಅದಕ್ಕೂ ಬಾದರಾಯಣ ಇದು ಮತ್ತೊಂದು ಅರ್ಥದಿಂದಾಗಿ ಬಾದರಾಯಣ ಅಂತಿ ಹೀ ಕೂಗಿದ್ದಾರೆ ಅಂತ ಜ್ಞಾನಿಗಳ ವ್ಯಾಖ್ಯಾನ ಅಕ್ರಮದಿಂದಾಗಿಯೇನೆ ಇಲ್ಲೂ ಕೂಡ ಪರಮಾತ್ಮ ಪ್ರಬೋಧ ಮುದ್ರಾಭಯ ದೋರ್ದ್ವಯಂಕಿತ ಅದರಂತೇನೆ ಯಜ್ಞೋಪವೀತಾಜನ ಮೇಖಲೋಲ್ಲಸನ್ ಮೇಖಲಾ ಕಟ್ಟಿಕೊಂಡಿದ್ದಾನೆ ಪರಮಾತ್ಮ ಮೌಂಜಿ ಬಂಧನವನ್ನು ಮಾಡಿಕೊಂಡಿದ್ದಾರಂತೆ ಅದರಂತೇನೆ ಯಜ್ಞೋಪವೀತವನ್ನ ಅಜಿನ ಇವುಗಳನ್ನೆಲ್ಲ ಹಿಡಿದು ಋಷಿಶ್ರೇಷ್ಠರು ಹೇಗಿರಬೇಕು ಆ ಅಂತಹ ದ್ವತ ರೂಪವನ್ನು ತೋರಿಸ್ತಾ ದೃಶ್ಯ ಮಹಾಜ್ಞಾನದಷ್ಟ ಭುಜಂಗದಷ್ಟಂ ಉಜ್ಜೀವಯಾರೋ ಜಗದತ್ಯರೋಚತ ಅತ್ಯರೋಚತ ಇಡೀ ಜಗತ್ತಿಗೆ ಕಾಂತಿಯನ್ನು ಸೂಚಿಸ್ತಾ ಇದ್ದಾರೆ ಪರಮಾತ್ಮ ಭೂಮಂಡಲ ಏನು ಪುಣ್ಯ ಮಾಡಿತ್ತು ಭೂಮಂಡಲವೇ ಅತ್ಯಂತ ಪವಿತ್ರ ಆಯಿತು ಭೂಷಿತವಾಯಿತು ಅಲಂಕಾರವನ್ನು ಮಾಡಿದಂತೆ ಆಗೋಯಿತು ಅದನ್ನು ದೃಶಾ ತನ್ನ ಕಣ್ಣಿನ ನೋಟದಿಂದಲೇ ಮಹಾಜ್ಞಾನ ಅಂತನ್ನುವ ದೊಡ್ಡ ದೊಡ್ಡ ಅಜ್ಞಾನ ಅನ್ನುವ ಸರ್ಪ ಕಚ್ಚಿ ಮುಚ್ಚ ಹೋಗಿಬಿಟ್ಟಿದ್ದೇವೆ ನಾವು ಸತ್ತೇ ಬಿದ್ದಿದ್ದೇವೆ ಕೋಮಾವಸ್ಥೆ ನಾವು ಯಾವುದು ಒಳ್ಳೆಯದೇ ದೇನು ಗೊತ್ತಿಲ್ಲ ದುಃಖ ಯಾವುದು ಸುಖ ಯಾವುದು ಗೊತ್ತಿಲ್ಲದೆ ಬಿದ್ದಿದ್ದೇವೆ ಅಂಥವರ್ನ ಉಜ್ಜೀವಯಾನ ಮೇಲೆ ಕ್ಷೇತ್ರ ಅವರನ್ನ ಬದುಕಿಸಬೇಕು ಆ ಕ್ರಮದಲ್ಲಿ ಭಗವಂತ ಬರ್ತಾ ಇದ್ದಾನೆ ಸಲೋಕ ಧರ್ಮಾಭಿ ರಿರಕ್ಷೆಯಾದ್ವಿಜಿತ್ವ ಆಪ್ಯಾಶಿ ಪಿತೃರ್ದೂ ನಿಜಂ ಜ್ಞಾನವಂತೆಯೋ ಸಂಸ್ಮೃತಿ ಮಾತ್ರತಃ ಸದಾ ಪ್ರತ್ಯಕ್ಷ ಭಾವ ಪರಮಾತ್ಮನೋ ತದವು ಅವರು ಕೇವಲ ಸಂಸ್ಮೃತಿ ಮಾತ್ರತಃ ಅದು ನೆನೆಸಿಕೊಂಡ್ರು ಅಷ್ಟೇ ಬಂದ ಪರಮಾತ್ಮ ಅವರಿಬ್ಬರು ನೆನೆಸಿಕೊಳ್ತಿರ್ಲಿಕ್ಕೇನೆ ತಾನು ಅವತಾರ ಮಾಡಿ ಬಂದ ಅದು ಬರೀ ನೆನಪು ಮಾಡ್ಕೊಳ್ಳೋದು ಸಂಪರ್ಕ ಮಾಡಲಿಲ್ಲ ಅಂತೇಳಿ ವ್ಯಾಖ್ಯಾನ ಮಾಡಿದರೆ ಅವರಿಬ್ಬರು ಸಂಪರ್ಕ ಮಾಡಿ ನೆನಪು ಮಾಡಿಕೊಂಡ್ರು ಸ್ತೋತ್ರ ಮಾಡಿದ್ರು ಬಂದ ಪರಮಾತ್ಮ ಅಂತ ಅನ್ನಬೇಕು ಅವರಿಬ್ಬರಿಗೂ ಕೂಡ ಶಾರೀರಿಕವಾಗಿ ಸಂಪರ್ಕನೇ ನಡೆದಿಲ್ಲ ಅಂತನ್ನೋದಾದರೆ ಕನ್ಯಾತ್ಮವನ್ನು ಯಾಕೆ ಕೇಳ್ತಿದ್ಲು ಗೊತ್ತಾಗ ಸತ್ಯವತೀ ದೇವಿ ಅಯ್ಯೋ ನಮ್ಮಪ್ಪ ಏನು ತಪ್ಪು ತಿಳ್ಕೊಂಬಿಡ್ತೋ ನೋಕೋತೀನೋ ನನಗೆ ಕನ್ಯಾತ್ಮ ಕೊಡ್ತೀರಿ ನಮ್ಮಪ್ಪ ವರ ನೋಡ್ತಾ ಇದ್ದಾನೆ ನಾವು ಮದುವೆ ಮಾಡಿಕೊಡ್ತೀವಿ ಕನ್ಯಾತ್ಮವನ್ನು ಕೊಟ್ಟಿರಿ ಎಂದು ಕೇಳ್ಕೊಂಡಿದ್ದು ಕನ್ಯಾತ್ವ ಕೊಡೋದು ಅಂತಂದರೆ ಅಪ್ರೌಢಾವಸ್ಥೆಯನ್ನು ಕೊಡೋದು ಅಂತಲ್ಲ ಅವಳು ಪ್ರೌಢೇ ಆಗಿದ್ದು ಆ ಕಾಲಕ್ಕೆ ಪ್ರೌಢೇ ಆದ ಮೇಲೆ ಮದುವೆ ನೋಡ್ತಾ ಆ ಕಾಲದಲ್ಲಿ ಅದರಿಂದಾಗಿ ಪ್ರೌಢೇ ಆಗಿ ಹೋಗಿದ್ದಾಳೆ ಮತ್ತು ಕನ್ಯಾತ್ವ ಅಂತಂದ್ರೆ ಏನು ವಿವಾಹ ಯೋಗ್ಯತ್ವ ವಿವಾಹ ಆಗೇ ಇರಲಿಲ್ಲ ಅಂತಂದರೆ ವಿವಾಹ ಯೋಗ್ಯತ್ವ ಯಾಕೊಟ್ಟು ಇವೆಲ್ಲ ವಿಚಾರ ಮಾಡಿ ನೋಡಿದಾಗ ಯುಕ್ತಿಯುಕ್ತವಾದ ವಿಚಾರ ಅಂದರೆ ವಾದರಾಡು ಸ್ವಾಮಿಗಳವರು ಹೇಳಿದಂತೆ ಮತ್ತೆ ಆ ಪ್ರಕ್ಷಿಪ್ತ ಭಾಗ ಅಂತ ಇವತ್ತೇನಂತಾರೆ ಆ ಭಾಗದಲ್ಲಿ ಉಲ್ಲೇಖ ಮಾಡಿದಂತೆ ಮುಹೂರ್ತ ನಕ್ಷತ್ರಾದಿಗಳು ತಿಳಿಸಿಕೊಟ್ಟಂತೆ ಆ ಚರಿತ್ರೆ ಅತ್ಯಂತ ಪ್ರಾಮಾಣಿಕ ಅಂತ ಕಾಣುತ್ತೆ ಪರಾಶರರು ಪಾಣಿಗ್ರಹಣ ಮಾಡಿದ್ದಾರೆ ಯಾರದು ಸತ್ಯಪತಿ ದೇವಿಯಲ್ಲ ಕ್ಷತ್ರಿಯ ಕನ್ಯರನ್ನು ಪಾಣಿಗ್ರಹಣ ಮಾಡುವ ಪದ್ಧತಿ ಇದೆ ಹಾಗೆ ಪಾಣಿಗ್ರಹಣ ಮಾಡಿದ್ದಾರೆ ಇಬ್ಬರೂ ಕೂಡ ದೊಡ್ಡ ಜ್ಞಾನಿಗಳು ಅವರು ಪಾಣಿಗ್ರಹಣಾದಿಗಳನ್ನು ಮಾಡಿ ಆ ಕಾಲದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಅವರಿಬ್ಬರ ಸಂಪರ್ಕದಿಂದಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ತತ್ಕಾಲಕ್ಕೆ ಅವತಾರ ಮಾಡಿದ್ದಾರೆ ಅಲ್ಲಿ ಗರ್ಭವತಿ ಆದವು ಆದರೆ ಹಡಿಯಬೇಕು ಮಾಡಬೇಕಿಲ್ಲ ಯಾಕೆಂದರೆ ಆವತ್ತು ಒಂದೇ ದಿವಸದಲ್ಲಿ ಸಂಪರ್ಕ ಮಾಡಿರೋದು ಆವತ್ತಿನ ದಿವಸ ಆಗಲೇ ಕೈಯಲ್ಲಿ ಯೇಧಿವಾಸ ದೇವರಾಗಲೇ ಬಂದು ಹೋಗಿದ್ದಾರೆ ಅದು ಇಂಥ ರೂಪ ಪ್ರಕಟನವನ್ನು ಭಗವಂತನ ಮಾಡಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಾಕೃತಿಕ ಜನ್ಮೇ ಆದರೆ ಇವರಿಬ್ಬರೂ ಕೂಡ ಆ ಕಾಲಕ್ಕೆ ಸಂಪರ್ಕ ಮಾಡಿದ್ದು ಆಮೇಲೆ ಮತ್ತೆ ಕನ್ಯಾತ್ವವನ್ನು ಕೇಳ್ಕೊಂಡಿದ್ದು ಕನ್ಯಾತ್ವವನ್ನು ತಗೊಂಡಿದ್ದಕ್ಕೋಸ್ಕರ ತಾಯಿ ತೊಡೆ ಮೇಲೆ ಕೂತಿದ್ದಂತಹ ಬಾದರಾಯಣಿ ದೇವರು ಸರ್ವನೇಹಾರಿ ತಂದೆ ತೊಡೆ ಮೇಲೆ ಕೂತಿದ್ದು ಇವೆಲ್ಲ ಚರಿತ್ರಗಳ ಉಲ್ಲೇಖ ಇದೆ ಇಲ್ಲಿ ಮತ್ತೆ ಪ್ರಾರ್ಥನೆ ಮಾಡಿದಾಗ ಪರಾಶರ ಮತ್ತೆ ಕೇಳ್ಕೊಳ್ತಾರೆ ಹೆಣ್ಣು ಪಾಪ ತಪಸ್ಸು ಮಾಡಿದ್ದಾಳೆ ಸ್ವಾಮಿ ಮಾಡಬೇಡ ಅವಳಿಗೆ ನೀನು ಮಗ ಅಂತಾಗಬೇಕು ಸತ್ಯವತಿ ಹೃದಯ ನಂದನ ಕರೆಸ್ಕೊಳ್ಬೇಕು ನೀನು ಲೋಕದಲ್ಲಿ ಲೋಕದಲ್ಲ ಆ ಪ್ರಸಿದ್ಧಿ ಬೇಕು ಆ ರೀತಿ ಅವಳಿಗೆ ಅನುಗ್ರಹ ಮಾಡುವಂಥ ಪರಾಚೀರನ್ನು ಪ್ರಾರ್ಥನೆ ಮಾಡಿದ್ದಾರೆ ಆಗಲಿ ನಿಮ್ಮ ಪ್ರಾರ್ಥನೆಗೆ ಹೋಗ್ಬಿಟ್ಟು ಅವಳಿಗೆ ಅನುಗ್ರಹ ಮಾಡಿಸೇನೆ ಅಂತ ಪ್ರಾಕೃತಿಕ ಸುಖಗಳಿಗೆ ಆ ಅಪವಾದಾದಿಗಳಿಗೆ ಹೆದರಿ ದೇವರನ್ನು ತ್ಯಾಗ ಮಾಡಿಬಿಡ್ತಾರೆ ಭಗವಂತ ಬಹಳ ದೂರ ಆಗ್ತಾನೆ ಅನ್ನೋ ಸತ್ಯಾಂಶ ತೋರಿಸಿಕೊಡಬೇಕಿತ್ತು ಅದು ಆ ಪ್ರಕರಣದಲ್ಲಿ ತೋರಿಸಿ ಮತ್ತೆ ಪ್ರಾರ್ಥನೆ ಮಾಡಿದಾಗ ಅನುಗ್ರಹ ಮಾಡಿದ್ದು ಇದೆಲ್ಲ ಪ್ರಕರಣ ನಡೆದಿದೆ ಅದರಿಂದ ಅದೇನೇ ಅತ್ಯಂತ ಸೂಕ್ತ ಅದರಾಟ ಸ್ವಾಮಿಗಳವರು ಮಾಡಿದ ಪರಮಾನುಗರು ಹಾಗೆ ಸರಿ ಅಂತ ಅನ್ಸತ್ತೆ ಅದೆಲ್ಲ ಪ್ರಖಿಪ್ತ ಅದು ಸರಿ ಆ ಭಾಗ ಹಾಗೇ ಹೀಗೆ ಅಂತ ಇವತ್ತು ಮಾತಾಡುವರೂ ಇದ್ದಾರೆ ವಿವಾದ ಇದೆ ಆದರೆ ಈಗ ಹೆಚ್ಚು ಸೂಕ್ತ ಅಂತ ಕಾಣುತ್ತೆ ಆಚಾರದರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ ಕೆಲವು ವಿಚಾರ ಬಿಟ್ಟಿದ್ದಾರೆ ಆದರೂ ಕೂಡ ಆಚಾರ್ಯರ ವಚನಕ್ಕೂ ಅದು ಹೊಂದಾಣಿಕೆ ಆಗುವ ವಚನಗಳಾದ್ದರಿಂದ ಅವಶ್ಯ ಅದು ಸ್ವೀಕಾರ್ಯ ಅದಕ್ಕೆ ಟಿಪ್ಪಣಿಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ವದಿರಾಗಿ ಅವಶ್ಯ ಅದು ಸ್ವೀಕಾರ್ಯ ಅಂತ ಇವನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಇನ್ನೂ ಹೆಚ್ಚಿನ ಅಂಶಗಳನ್ನೆಲ್ಲ ಆಚಾರ್ಯರು ಅವತಾರ ಮಾಡಿ ಏನೇನು ಮಾಡಿದ ಪರಮಾತ್ಮ ಅವನ ಸೇವಾಕ್ಕೋಸ್ಕರವಾಗಿ ಯಾರ್ಯಾರು ಬಂದರು ಶಿಷ್ಯರಾಗಿ ಇದೆಲ್ಲದರ ಉಲ್ಲೇಖ ಇದೆ ನಾಳೆ ನಿಮಿಷ ನೋಡೋಣ ದೇತಾಂತಿಕತಾ ಅಭಿಪ್ರಾಯ ಶ್ರೀಕೃಷ್ಣಾರ್ಪುನ ಹರೇ ನಮಃ ಅದು ಮೊದಲೊಂದು ಹದಿನೈದು ನಿಮಿಷ ಬೇರೆ ಬಂದಿದೆಯಪ್ಪ